ವಿಷ್ಣೋರ್ವ್ಯಸ್ತಮಸ್ತಲಗುಣ ನಿಧಿಸವರ್ವೋಷವ್ಯಪೇತ ಪೂರ್ಣಾನಂದ್ಯಜೋ ಯೋ ಗುರುರಿ ಪರಮಶ್ಚಿಂತ ಮಹಂತಂ ಜನ್ಮನ್ಮಯತರತಶಾಥೇಷ್ವಿಜ್ಞಸ್ವರ ತೇನೆ ಬ್ರಹ್ಮಹೃದಯಾಧಿ ಕವಯ ಮುಹ್ಯಂತ ಸೂರಯ ತೇಜೋವಾರೀಮತ ಯಥವಿಮಯತ್ರಿ ಸರ್ಗೋ ಮೃಷ ಧಾಂಸ್ವೇನ ಸದಾಸ್ತುಹಕ ಸತ್ಯೀಮ धर्म वैराग्य आनंद तीर्थ भगवत ಧರ್ಮವಿಜ್ಞಾನವೈರಗ್ಯಪರೈಶ್ವರ್ಯ ಶಾಲಿನ ಆನಂದತೀರ್ಥಭಗತ್ಪದನ್ವಂದೇ ನಿರಂತರ ಯಡಮೂ ಕೋಪಿ ವಾಗ್ಮೀ ಜಡಮತಿರುರ್ಜಾತೆಮೌಲಿ ಸಕಲವಚನಚೇತೋದೇವತಾರತಿ ಸಹ ಮತಸೆ ನಿಧತ್ತಿ ಮಾನಸೆ ನಮೋಸ್ತು ತಾತ್ವಿವಾ ವಿಷ್ಣುಭಕ್ತಿಪಾಯ ಧರ್ಮರ್ಗೇ ಪ್ರೇರೆಯದು ಹಿ ನೌಮಿನ್ಯಸುಧಾಕೃಜಯಮುನೀನ್ ಶ್ರೀಪಾದಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಗಮ್ ಬಿಖರನ್ ಶ್ರೀವಾದಿರಜಾನ ವಂದೇ ಹಂಸವರನ್ ರಘುತ್ತಮಗುರೂನ್ ವೈದಗ್್ಯಪಾರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರ ಮುನಿ ಸದ್ಬೋಧಸ್ಯನಪ ಸತ್ಯಕರಾಬ್ ಜ್ಯೋತ್ಥಾನ್ ಪಂಚಾಶ್ವರ್ಷಪೂಜಕಾನ್ ಸತ್ಯ ಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಸುಧಾರತಾನ್ ಭಗವಂತನ ಗುಣ ಅವಯವ ಕ್ರಿಯೆಗಳು ರೂಪಗಳು ಇವುಗಳಲ್ಲಿ ಯಾವುದೇ ತರಹದ ಭೇದವಿಲ್ಲ ಎಂಬ ಮಾತನ್ನು ನಿನ್ನೆ ದಿವಸ ತಿಳಿದುಕೊಂಡಿದ್ದೇವೆ ಪರಮಾತ್ಮನಲ್ಲಿಯೂ ಅವನ ಗುಣ ಕ್ರಿಯ ಅವಯವಗಳಲ್ಲಿಯೂ ಭೇದ ಇಲ್ಲ ಜೀವರ ಗುಣಕ್ರಿಯ ಇವುಗಳಿಗೂ ಜೀವನಿಗೂ ಭೇದ ಇಲ್ಲ ಲಕ್ಷ್ಮೀದೇವಿಗೂ ಕೂಡ ತನ್ನ ಗುಣ ಕ್ರಿಯ ಅವಯವ ಇವುಗಳಿಂದ ಭೇದವಿಲ್ಲ ಎಂಬುದಾಗಿ ತಿಳಿಸಿದ್ದಾರೆ ಹಾಗಾದರೆ ಅದರ ಮುಂದೆ ಬರುವ ಪ್ರಶ್ನೆಗೆ ಶ್ರೀಮದಾಚಾರ್ಯರು ಉತ್ತರವನ್ನು ನೀಡುತ್ತಾರೆ ಒಬ್ಬ ವ್ಯಕ್ತಿಯನ್ನು ನಾವು ತಿಳಿದಿರ್ತೇವೆ ಅವನ ಹೆಸರು ರಾಮ ಅಂತ ಅವನ ತಂದೆಯ ಹೆಸರು ಶ್ಯಾಮ ಅಂತಿಟ್ಕೊಳ್ಳಿ ನಮಗೆ ಗೊತ್ತಿಲ್ಲ ಶ್ಯಾಮನ ಮಗನೇ ರಾಮ ಅಂತ ರಾಮ ಇದ್ದಾನೆ ಶ್ಯಾಮನ ಮಗನೂ ಇದ್ದಾನ ಇದ್ದಾನೆ ಓಹೋ ಹಾಗಾದರೆ ಇಬ್ಬರಿಗೆ ನಾನು ಅಡುಗೆ ಮಾಡಬೇಕು ಕಾಣುತ್ತೆ ಇಬ್ಬರು ಬರ್ತಾರೆ ಇವತ್ತು ಊಟಕ್ಕೆ ಇಬ್ಬರು ಅಂತ ಮೊದಲು ಅಂದ್ಕೊಂಡಿರ್ತಾನೆ ಆಮೇಲೆ ಹೇಳ್ತಾರೆ ಅಲ್ಲ ಶ್ಯಾಮನ ಮಗನೇ ರಾಮ ಅವನು ಬೇರೆ ಅಲ್ಲ ಇವನು ಬೇರೆ ಅಲ್ಲ ಓ ಹೌದಾ ಹಾಗಾದರೆ ಒಬ್ಬರಿಗೆ ಮಾಡಿದರೆ ಸಾಕು ಇಬ್ಬರು ಅಂತ ಮೊದಲು ತಿಳಿದಿದ್ದ ಅಲ್ಲ ಒಬ್ಬರು ಅಂತ ಗೊತ್ತಾದ ಮೇಲೆ ಇನ್ನೊಬ್ಬ ಇಲ್ಲ ಅಂತ ಅರ್ಥ ಇಬ್ಬರು ಒಂದು ಹೆಸರು ಮಾತ್ರ ಬೇರೆ ವಸ್ತು ಒಂದೇ ಇದಕ್ಕೆ ಅನ್ಯತರ ಮಾತ್ರ ಪರಿಶೇಷ ಅಂತಂತಾರೆ ಹಾಗೆ ದೇವರು ದೇವರ ದೇವರಿದ್ದಾನೆ ದೇವರಲ್ಲಿ ಗುಣಗಳು ಗುಣಗಳಿವೆ ದೇವರೂ ಇದ್ದಾನೆ ಗುಣಗಳೂ ಇವೆಯಾ ಹೌದು ದೇವರೂ ಇದ್ದಾನೆ ಅವನಲ್ಲಿ ಗುಣಗಳೂ ಇವೆ ಅಂತಂತೆ ಆದರೆ ನೀವೇನು ಹೇಳಿದಿರಿ ಈಗ ದೇವರು ಬೇರೆಯಲ್ಲ ಗುಣಗಳು ಬೇರೆಯಲ್ಲ ರಾಮ ಬೇರೆಯಲ್ಲ ಶ್ಯಾಮನ ಮಗ ಬೇರೆಯಲ್ಲ ಓಹೋ ಹಾಗಾದರೆ ಯಾರಾದರೂ ಒಬ್ರು ಇದ್ದಾರೆ ಅನ್ಬೇಕು ಈಗ ಇಬ್ಬರು ಅನ್ನಬಾರದು ದೇವರೂ ಇದ್ದಾನೆ ದೇವರಲ್ಲಿ ಗುಣಗಳೂ ಇವೆ ಅನ್ನಬಾರದು ದೇವರಿದ್ದಾನೆ ಅಂತಾದರೂ ಅನ್ನಿ ಗುಣಗಳಿವೆ ಅಂತಾದರೂ ಅನ್ನಿ ದೇವರಿದ್ದಾನೆ ಗುಣಗಳೂ ಇವೆ ಅನ್ನಬಾರದು ಆದರೆ ಹಾಗಂತಾರೆ ಶಾಸ್ತ್ರದಲ್ಲಿ ತಪ್ಪಲ್ಲ ಅದು ಹಾಗಾದರೆ ಅದು ಹೇಗೆ ಎರಡೂ ಒಂದಾದ ಮೇಲೆ ದೇವರೂ ಇದ್ದಾನೆ ಗುಣಗಳೂ ಇವೆ ಅಂತನ್ನುವುದು ಹೇಗೆ ಈ ಶಬ ಇದು ಈ ಅನ್ಯತರ ಮಾತ್ರ ಪರಿಶೇಷ ಅಂತ ಸಂಸ್ಕೃತದಲ್ಲಿ ಸಂಕ್ಷೇಪವಾಗಿ ಹೇಳೋದಾದರೆ ಯಾವುದಾದರೂ ಒಂದು ಉಳಿಯಬೇಕು ಎರಡೂ ಇವೆ ಎನ್ನುವುದು ಹೇಗೆ ಅನ್ನುವುದು ಒಂದು ಸಮಸ್ಯೆ ಶಬ್ದಗಳು ಪರ್ಯಾಯ ಶಬ್ದಗಳು ಅಂತಾಗಬೇಕು ಪರ್ಯಾಯ ಶಬ್ದಗಳು ಅಂದರೆ ಒಂದು ಪ್ರಸಂಗದಲ್ಲಿ ಒಂದೇ ಶಬ್ದವನ್ನು ಬಳಸ್ತೇವೆ ಅದೇ ಅರ್ಥದ ಎರಡು ಶಬ್ದಗಳನ್ನು ಬಳಸೋದಿಲ್ಲ ಈಗ ಗುಣಗಳು ದೇವರಲ್ಲಿ ಗುಣಗಳಿವೆ ದೇವರಲ್ಲಿ ಜ್ಞಾನ ಇದೆ ಒಂದೇ ವಾಕ್ಯದಲ್ಲಿ ಪ್ರಯೋಗ ಮಾಡ್ತೇವೆ ಕುಂಭ ಅಂದರೆ ಘಟ ಅಂದರೂ ಕೊಡ ಘಟ ಕುಂಭವನ್ನು ತೆಗೆದುಕೊಂಡು ಬಾ ಅಂತ ಅನ್ನೋದಿಲ್ಲ ಅರ್ಥ ಒಂದೇ ಘಟವನ್ನು ತೆಗೆದುಕೊಂಡು ಬನ್ನಬೇಕು ಇಲ್ಲ ಕುಂಭವನ್ನು ತೆಗೆದುಕೊಂಡು ಬಾ ಅನ್ನೋದು ಇವುಗಳಿಗೆ ಪರ್ಯಾಯ ಶಬ್ದ ಅಂತಾರೆ ಒಂದೇ ಅರ್ಥವನ್ನು ಹೇಳುವ ಎರಡು ಶಬ್ದಗಳು ಆ ರೀತಿಯಲ್ಲಿ ವ್ಯವಹಾರ ಇಲ್ಲ ದೇವರಲ್ಲಿ ಗುಣಗಳಿದೆ ಅಂತ ಒಂದೇ ವಾಕ್ಯದಲ್ಲಿ ಪ್ರಯೋಗ ಮಾಡುತ್ತೇವೆ ಹೌದಾ ಅಲ್ವಾ ಹಾಗೆ ಒಂದೇ ವಾಕ್ಯದಲ್ಲಿ ಒಂದೇ ಅರ್ಥದ ಎರಡು ಶಬ್ದಗಳನ್ನು ಪ್ರಯೋಗ ಮಾಡಿದರೆ ಅಪಹಾಸ ಮಾಡ್ತಾರೆ ಜನ ವೆಂಕಟಾಚಲ ಪರ್ವತ ಅಂತ ಕೆಲವರು ಅಂತಾರೆ ಅಚಲ ಅಂದರೆ ಪರ್ವತ ಮತ್ತು ಪರ್ವತ ಅನ್ನಬೇಕಾಗಿಲ್ಲ ವೆಂಕಟಾಚಲ ಅಥವಾ ವೆಂಕಟಗಿರಿ ವೆಂಕಟ ಪರ್ವತ ಏನಾದರೂ ಒಂದನ್ನೇ ಇನ್ನೂ ಕೆಲವು ಮಹಾನುಭಾವರು ಇನ್ನೂ ಮುಂದೆ ಹೋಗ್ತಾರೆ ವೆಂಕಟಾಚಲಗಿರಿ ಪರ್ವತ ವೆಂಕಟಾಚಲಗಿರಿ ಪರ್ವತಕ್ಕೆ ಹೋಗಿದ್ವಿ ಏನು ಯಾತ್ರೆ ನಿನ್ನ ಯಾತ್ರೆ ಆಗಿರಲಿ ಮೊದಲೇ ಶಬ್ದ ಪ್ರಯೋಗ ಸರಿಯಾಗಿ ಮಾಡು ಮಾರಾಯ ಯಾವುದಾದರೂ ಒಂದನ್ನು ಹಾಗಾದರೆ ಪರ್ಯಾಯ ಶಬ್ದಗಳಿವೆ ಈ ತರಹದ ಪರ್ಯಾಯ ಶಬ್ದಗಳನ್ನು ಒಂದೇ ವಾಕ್ಯದಲ್ಲಿ ಪ್ರಯೋಗ ಮಾಡಬಾರದು ನಿಮ್ಮ ಪ್ರಕಾರ ದೇವರು ದೇವರ ಗುಣಗಳು ಒಂದಾದರೆ ಪರ್ಯಾಯ ಶಬ್ದಗಳಾಯಿತು ದೇವರಲ್ಲಿ ಗುಣ ಇದೆ ಅನ್ನಬಾರದು ಒಂದು ವಾಕ್ಯದಲ್ಲಿ ಪ್ರಯೋಗ ಮಾಡಬಾರದು ಅನ್ನೋ ಸಮಸ್ಯೆ ಒಂದಾದರೆ ಇನ್ನೊಂದು ಸಮಸ್ಯೆ ಇದೇ ವಾಕ್ಯದೊಳಗಿದೆ ದೇವರಲ್ಲಿ ಗುಣಗಳಿವೆ ದೇವರು ಆಧಾರ ಗುಣಗಳು ಅಧೇಯ ಎರಡೂ ಒಂದಾದರೆ ಆಧಾರ ಆಧೇಯ ಭಾವ ಕೊಡುವುದು ಹೇಗೆ ನನ್ನಲ್ಲಿ ನಾನಿದ್ದೇನೆ ಅಲ್ಲ ಟೇಬಲ್ ಮೇಲೆ ಮೈಕಿದೆ ಮೈಕಿನಲ್ಲಿ ಮೈಕಿದೆ ಅನ್ನೋದಲ್ಲ ದೇವರು ಗುಣ ಒಂದಾದರೆ ದೇವರಲ್ಲಿ ಗುಣ ಇದೆ ಎನ್ನುವುದು ಹೇಗೆ ಅದರಂತೆ ಸಂಬಂಧ ವ್ಯವಹಾರ ಇವರು ನಮ್ಮವರು ಅಂತೇನೆ ನಾನು ಬೇರೆ ಅವರು ಬೇರೆ ಇವರು ನಮ್ಮವರು ಅಂತ ನೀನು ಯಾರು ಅಂದರೆ ನಾನು ನನ್ನವನು ಅಂತ ಹೇಳೋದಿಲ್ಲ ಯಾರು ಹಾಗಾದರೆ ದೇವರ ಗುಣಗಳು ಅಂತ ಅನ್ನೋದು ಹೇಗೆ ದೇವರ ಗುಣಗಳು ಅಂತ ಸಂಬಂಧ ವ್ಯವಹಾರ ಮಾಡುವುದು ಹೇಗೆ ದೇವರಲ್ಲಿ ಗುಣಗಳಿವೆ ಅಂತ ದೇವರನ್ನು ಆಶ್ರಯ ಅಂತ ಭಾವಿಸುವುದು ಹೇಗೆ ದೇವರಲ್ಲಿ ಗುಣಗಳಿದೆ ಜ್ಞಾನ ಆನಂದ ಔದಾರ್ಯಗಳಿಂದ ವಿಶಿಷ್ಟನಾಗಿದ್ದಾನೆ ಭಗವಂತ ಅಂತ ಒಂದೇ ವಾಕ್ಯದಲ್ಲಿ ಎಲ್ಲ ಶಬ್ದಗಳ ಪ್ರಯೋಗ ಮಾಡೋದು ಹೇಗೆ ದೇವರೂ ಇದ್ದಾನೆ ಗುಣಗಳೂ ಇವೆ ಅಂತ ಎರಡನ್ನೂ ಒಪ್ಪೋದು ಹೇಗೆ ಯಾವುದಾದರೂ ಒಂದನ್ನು ಒಪ್ಪಬೇಕಲ್ಲ ಈ ಎಲ್ಲ ತರಹದ ಸಮಸ್ಯೆಗಳು ಬರುತ್ತಲ್ಲ ಇದಕ್ಕೇನು ತರ ವಿಷ್ಣು ರಚಿಂತ್ಯ ಶಕ್ತೇಶ್ಚ ಸರ್ವಂ ಸಂಭವತಿ ಧ್ರುವಂ ಅದಕ್ಕೆ ಈ ವಾಕ್ಯ ಹೊರಟಿದೆ ಇದೆಲ್ಲವೂ ಕೂಡ ಭಗವಂತನ ಅಚಿಂತ್ಯ ಶಕ್ತಿಯಿಂದ ನಿರ್ವಾಹ ಮಾಡುವಂಥದ್ದು ಸತ್ಯ ಇದು ಈ ತರಹದ ಒಂದು ವಿಶಿಷ್ಟವಾದ ಶಕ್ತಿ ಜಗತ್ತಿನಲ್ಲಿದೆ ಅದನ್ನು ನಂಬಬೇಕು ಅದು ಕೇವಲ ಭಗವಂತನ ವಿಶಿಷ್ಟವಾದ ಶಕ್ತಿಯಿಂದ ಆಗುವಂತಹ ಕಾರ್ಯ ದೇವರನ್ನು ಬಿಟ್ಟುಬಿಡಿ ಅದಕ್ಕೂ ಮೊದಲು ಸಾಮಾನ್ಯವಾದ ಹತ್ತಿ ಹತ್ತಿಗೆ ಬಿಳಿ ಬಣ್ಣ ಇದೆ ಎಂದಿಗೂ ಬಿಳಿ ಬಣ್ಣ ಬಿಟ್ಟು ಹತ್ತಿ ನಿಮಗೆ ಕಾಣಿಸೋದೇ ಇಲ್ಲ ಮೂಲ ಹತ್ತಿ ಅದಕ್ಕೆ ಮೇಲೆ ಬಣ್ಣ ಕೊಡೋದು ಆಮೇಲೆ ಕೆಂಪು ಬೇಕಾದ ಕೊಡ್ತೀರ ಅದು ಬೇರೆ ಮೂಲತಃ ಹತ್ತಿಯ ಬಣ್ಣ ಬಿಳಿ ಬಿಳಿಯಾದ ಹತ್ತಿ ಕಣ್ಣೆದುರಿಗೆ ಇದ್ದಾಗ ಹತ್ತಿ ಬಿಳಿ ಬಣ್ಣ ಬೇರೆ ಬೇರೆ ಕಾಣಿಸೋದಿಲ್ಲ ಒಂದು ಪಾತ್ರೆಯಲ್ಲಿ ಅಧಿಕ ನಿಮಿತ್ತ ಬಾಗಿನ ಕೊಡುವಾಗ ಮೂವತ್ತು ಮೂರು ಹಣ್ಣುಗಳನ್ನು ಹಾಕಿರ್ತೀರಿ ಆ ಮೂವತ್ತು ಹಣ್ಣುಗಳನ್ನು ಹಾಕಿದಾಗ ಬಾಳೆಹಣ್ಣುಗಳನ್ನು ಕುಂಡಬದರಗಳು ಅಂತ ಉದಾಹರಣೆ ಕೊಡ್ತಾರೆ ಈಗ ಕೊಡೋದಿಲ್ಲ ಅದನ್ನು ಅಧಿಕ ಮಾಸದಲ್ಲಿ ಫಲ ತಿನ್ನಬಾರದು ಅಂತಂದಿದ್ದಾರೆ ಆದ್ದರಿಂದ ಕುಂಡ ಹಾಗೂ ಕದಲಿ ಫಲಗಳು ಆ ಕುಂದು ಕುಂಡದಲ್ಲಿ ಮೂವತ್ತು ಮೂರು ಬಾಳೆಹಣ್ಣುಗಳಿದ್ದರೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಇದು ಕುಂಡ ಇದು ಬಾಳೆಹಣ್ಣು ಹಾಗೆ ಇದು ಹತ್ತಿ ಅದರೊಳಗೆ ಇಲ್ಲಿ ಬಿಳಿ ಬಣ್ಣ ಇದೆ ಅಂತ ಹೀಗೆ ಬೇರೆ ತೋರೋದಿಲ್ಲ ಹತ್ತಿ ಬಿಳಿ ಬಣ್ಣ ಒಂದೇ ಅದು ಹಾಗಾದರೆ ಪೃಥಕ್ ದರ್ಶನ ಇಲ್ಲ ಒಂದೇ ಆದರೆ ಬಿಳಿ ಇದೆಯೋ ಇಲ್ಲಿ ಹೋಗಿದೆ ಹತ್ತಿ ಇದೆಯೋ ಇಲ್ಲಿ ಹೋಗಿದೆ ಎರಡೂ ಇದೆ ಅಂತೇವೆ ಎರಡಿಲ್ಲ ಅಲ್ಲಿ ಇರೋದು ಒಂದೇ ವಸ್ತು ಆದರೆ ಹತ್ತಿಯೂ ಇದೆ ಬಿಳಿಬಣ್ಣವೂ ಇದೆ ಅಂತೇವೆ ಹತ್ತಿಯ ಬಿಳಿಬಣ್ಣ ಅಂತೂ ಅಂತೇವೆ ಹತ್ತಿಯಲ್ಲಿ ಬಿಳಿಬಣ್ಣ ಇದೆ ಅಂತ ಒಂದೇ ವಾಕ್ಯದಲ್ಲಿ ಸಂಬಂಧ ಆಶ್ರಯಾಶ್ರಯ ಭಾವ ವ್ಯವಹಾರ ಒಂದು ವಾಕ್ಯದಲ್ಲಿ ಪ್ರಯೋಗ ಎಲ್ಲವನ್ನೂ ಮಾಡ್ತೇವೆ ದೇವರನ್ನು ಒಂದು ಕಡೆಗೆ ಪಕ್ಕಕ್ಕೆ ಇಡೋಣ ವ್ಯವಹಾರದಲ್ಲೇ ಇದೆ ಇದೇನಿದು ಎಷ್ಟು ಅಬದ್ಧ ಮಾತಾಡ್ತಾನೆ ಅಂತ ಯಾರೂ ಅನ್ನೋದಿಲ್ಲ ಹಾಗಾದರೆ ಹತ್ತಿ ಬಿಳಿ ಬಣ್ಣ ಬೇರೆಯಾಗಿ ನಮಗೆ ತೋರದಿದ್ದರೂ ಒಂದೇ ಇದೆ ಅಂತಾದರೂ ಅವುಗಳಲ್ಲಿ ವ್ಯವಹಾರ ಮಾತ್ರ ಬಂದುಬಿಟ್ಟಿದೆ ಹತ್ತಿಯ ಬಿಳಿ ಬಣ್ಣ ಅಂತೇವೆ ಹತ್ತಿಯಲ್ಲಿ ಬಿಳಿ ಬಣ್ಣ ಇದೆ ಅಂತೇವೆ ಈ ತರಹದ ವ್ಯವಹಾರಕ್ಕೆ ಕಾರಣವಾದ ಒಂದು ವಿಶಿಷ್ಟವಾದ ಶಕ್ತಿ ಆ ವಸ್ತುವಿನಲ್ಲಿದೆ ತಾನು ಒಂದಾದರೂ ಬೇರೆಯಾದ ರೀತಿಯಲ್ಲಿ ವ್ಯವಹಾರಕ್ಕೆ ತಾನು ಪಾತ್ರವಾಗತ್ತೆ ಆ ತರಹದ ಅರ್ಹತೆ ಶಕ್ತಿ ಯೋಗ್ಯತೆ ವಸ್ತುಗಳಲ್ಲಿದೆ ಅದಕ್ಕೇನೆ ವಿಶೇಷ ಅಂತ ಒಂದು ಹೆಸರನ್ನು ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಶ್ರೀಮದ್ ಆಚಾರ್ಯರು ಅದನ್ನು ತಿಳಿಸಿಕೊಡ್ತಾರೆ ಅರ್ಥವಾಯಿತಲ್ಲ ಇದು ಯಾವುದೇ ರೀತಿಯ ಬೇರೆ ವಸ್ತುವಲ್ಲ ಒಂದು ವಸ್ತುವಾದರೂ ಕೂಡ ಬೇರೆ ವಸ್ತುವಾದಾಗ ಯಾವ ರೀತಿ ವ್ಯವಹಾರವನ್ನು ಮಾಡ್ತೇವೋ ಆ ತರಹದ ವ್ಯವಹಾರವನ್ನು ಮಾಡಿಸುವ ಶಕ್ತಿ ಆ ವಸ್ತುಗಳಲ್ಲಿ ಸಹಜವಾಗಿ ಸ್ವಾಭಾವಿಕವಾಗಿ ಇದ್ದದ್ದು ಅದರಂತೆ ಭಗವಂತನಲ್ಲಿಯೂ ಕೂಡ ಈ ತರಹದ ವ್ಯವಹಾರವನ್ನು ನಾವು ಮಾಡಿದ್ದೇವೆ ಜೀವರಲ್ಲಿ ಲಕ್ಷ್ಮೀದೇವಿಯಲ್ಲಿ ಭಗವಂತನಲ್ಲಿ ಗುಣಗಳಿಗೆ ಕ್ರಿಯಾಗಳಿಗೆ ಅಭೇದ ಇದ್ದರೂ ದೇವರ ಗುಣಗಳು ದೇವರ ಕ್ರಿಯೆಗಳು ದೇವರ ಅವತಾರಗಳು ದೇವರ ಅವಯವಗಳು ಎಂಬುದಾಗಿ ವ್ಯವಹಾರ ಮಾಡಬಹುದು ಇದು ವಿಶೇಷ ಎಂಬ ಒಂದು ವಿಶಿಷ್ಟವಾದ ಒಂದು ಶಕ್ತಿ ಎಲ್ಲ ವಸ್ತುಗಳಲ್ಲಿದ್ದದ್ದು ದೇವರಲ್ಲಿಯೂ ಇದೆ ಅದಲ್ಲದೆ ಭಗವಂತನಲ್ಲಿ ಇದ್ದದ್ದು ಒಂದು ಸ್ಪೆಷಲ್ ಆದದ್ದು ಅದು ಅಚಿಂತ್ಯ ಶಕ್ತಿ ಅದೂ ಇದೆ ಚ ಶ ಶಬ್ದವನ್ನು ಇಡ್ತಾರೆ ವಿಷ್ಣೋರ್ ಅಚಿಂತ್ಯ ಶಕ್ತೇಶ್ಚ ಚ ಎಂಬ ಶಬ್ದದಿಂದ ಭೇದಪ್ರತಿನಿಧಿಯಾದ ವಿಶೇಷವನ್ನೂ ಇಲ್ಲಿ ಸ್ವೀಕಾರ ಮಾಡಬೇಕು ಅಂತ ಸುಧೀಂದ್ರ ತೀರ್ಥರು ಶ್ರೀನಿವಾಸ ತೀರ್ಥರು ಬೇರೆ ಕಡೆಗೆ ಟೀಕಾಕೃತ್ಪಾದರು ಗೀತಾ ತಾತ್ಪರ್ಯದ ನ್ಯಾಯ ದೀಪಿಕೆಯಲ್ಲಿ ಹೇಳುವಾಗಲೂ ಕೂಡ ಭಗವಂತನಲ್ಲಿ ಅಚಿಂತ್ಯ ಶಕ್ತಿ ಮಾತ್ರ ಇಲ್ಲ ಉಪಾದಕಾಂತರಂಚ ಆಹ ಅಂತ ಅವತರಣಿಕೆಯನ್ನು ಕೊಟ್ಟು ಅಚಿಂತ್ಯ ಶಕ್ತಿಯಲ್ಲದೆ ಭೇದ ಪ್ರತಿನಿಧಿ ವಿಶೇಷ ಅನ್ನುವುದು ಒಂದು ಭಗವಂತನಲ್ಲಿಯೂ ಉಂಟು ಅಂತ ಟೀಕಾಕೃತ್ಪಾದರು ಕೂಡ ನ್ಯಾಯದೀಪಿಕೆಯಲ್ಲಿ ತಿಳಿಸಿಕೊಡ್ತಾರೆ ಇನ್ನನೇಕ ಕಡೆಗೆ ಕೆಲವರ ಅಭಿಪ್ರಾಯ ಭಗವಂತನಲ್ಲಿ ಅಚಿಂತ್ಯ ಶಕ್ತಿಯಿಂದ ನಿರ್ವಾಹ ಇನ್ನುಳದ ಕಡೆಗೆ ಮಾತ್ರ ವಿಶೇಷ ಬಲದಿಂದ ನಿರ್ವಾಹ ಅಂತ ರಾಘವೇಂದ್ರ ಸ್ವಾಮಿಗಳವರು ಕೂಡ ರಾಘವೇಂದ್ರ ಸ್ವಾಮಿಗಳ ಗುರುಗಳಾದ ಸುಧೀಂದ್ರ ತೀರ್ಥರೂ ಹೇಳುತ್ತಾರೆ ದೇವರಲ್ಲಿ ವಿಶೇಷವೂ ಇದೆ ಅಚಿಂತ್ಯ ಶಕ್ತಿ ಇದೆ ಅಂತ ರಾಯರೂ ಅದನ್ನು ಹೇಳುತ್ತಾರೆ ಅಚಿಂತ್ಯ ಶಕ್ತಿ ವಿಶೇಷಾಭ್ಯಾಮ್ ಅಂತ ದ್ವಿವಚನ ಇಟ್ಟು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ದೇವರಲ್ಲಿ ಅಚಿಂತ್ಯ ಶಕ್ತಿ ವಿಶೇಷಗಳಿವೆ ಅಂತ ರಾಯರು ಹೇಳ್ತಾರೆ ಶ್ರೀನಿವಾಸ ತೀರ್ಥರು ಹೇಳ್ತಾರೆ ಇವರೆಲ್ಲರಿಗೂ ಪರಮಪೂಜನೀಯ ಪವಿತ್ರ ಪಾದಚರಣರಾದ ಶ್ರೀಮಠ್ ಟೀಕಾಕೃತ್ಪಾದರೂ ಕೂಡ ವಿಶೇಷವನ್ನು ಸ್ಪಷ್ಟವಾಗಿ ಇದೆ ಎಂಬುದಾಗಿ ಸಾರತಾರೆ ಆದ್ದರಿಂದ ಟೀಕಾಕೃತ್ಪಾದರ ಶ್ರೀಮದಾಚಾರ್ಯರ ಅಭಿಪ್ರಾಯದ ಪ್ರಕಾರ ವಿಶೇಷವೂ ಇದೆ ಅಚಿಂತ್ಯ ಶಕ್ತಿಯೂ ಇದೆ ಆದರೆ ಅವೆರಡೂ ಒಂದೇ ಅಭಿನ್ನ ಅಲ್ಲಿ ಮತ್ತೆ ವಿಶೇಷವುಂಟು ಇದೊಂದು ವಿಷಯ ಬೇರೆ ಅದು ಸ್ವನಿರ್ವಾಹಕ ಇರಲಿ ವಿಷ್ಣೋರಚಿಂತ್ಯ ಶಕ್ತೇಷ್ಚ ಸರ್ವಂ ಸಂಭವತಿ ಧ್ರುವಂ ಅದು ಮತ್ತು ವಿಶೇಷ ಎರಡೂ ಇದೆ ಎರಡು ಎರಡೂ ಇದೆ ಅಂತ ಹೇಳಿದ್ದಾರೆ ಆ ಶಕ್ತಿಗಳಲ್ಲೇ ವ್ಯತ್ಯಾಸವನ್ನು ಒಪ್ಪಬೇಕು ಇನ್ನುಳಿದ ಹಾಗೆ ಹೇಳಿಲ್ಲ ಸುಧಾತೊಳಗೆ ಹೇಳಿದ್ದು ಬೇರೆ ಅಲ್ಲಿ ಹೇಳಿದ್ದೇನು ಅಂದ್ರೆ ದೇವ್ ಜೀವಸ್ವರೂಪದ ಬಗ್ಗೆ ಬಂದಾಗ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಹೇಳಿದ ವಿಷಯವೇನು ಅಂದರೆ ವಾಕ್ಯಾರ್ಥಚಂದ್ರಿಕೆಯಲ್ಲಿ ಜೀವಸ್ವರೂಪಕ್ಕೆ ಜೀವನ ಗುಣಗಳಿಗೆ ಅಭೇದವಿದೆ ಜೀವನ ಜ್ಞಾನ ಆಗ್ತಾಯಿದೆ ಈಗ ನಾನು ನಾನು ಅಂತ ನನ್ನ ಜ್ಞಾನ ನನಗಾದರೂ ಕೂಡ ನನ್ನ ಗುಣಗಳ ಜ್ಞಾನ ಯಾಕಾಗಿಲ್ಲ ಆಗಿದೆ ಅನ್ನುವುದಾದರೆ ಮೋಕ್ಷವಾಗಿದೆ ಅಂತೇ ಅರ್ಥ ಮೋಕ್ಷ ಅಂದರೆ ಬೇರೆ ಏನಲ್ಲಲ್ಲ ನನ್ನ ಪೂರ್ಣವಾದ ಮೋಕ್ಷ ಸ್ವರೂಪಾನಂದಾವಿರ್ಭಾವ ನಾನು ನನ್ನ ಆನಂದ ಎರಡೂ ಒಂದು ನನ್ನ ತಿಳುವಳಿಕೆ ಈಗಿದೆ ನನ್ನ ತಿಳುವಳಿಕೆ ನನಗೀಗಿದ್ದ ಮೇಲೆ ನನ್ನ ಆನಂದದ ತಿಳುವಳಿಕೆಯು ನನಗುಂಟು ಈಗೇ ಈಗಾಗಲೇ ಇದ್ದರೆ ಮೋಕ್ಷಯ ಅದಕ್ಕಾಗಿ ನಾವು ಪ್ರಯತ್ನ ಮಾಡುವ ಕಾರಣವೇ ಇಲ್ಲ ಮೋಕ್ಷ ಆಗಿಬಿಟ್ಟಿದೆ ಹಾಗಲ್ಲ ನನ್ನ ತಿಳುವಳಿಕೆ ನನಗಿದ್ದರೂ ನನ್ನ ಆನಂದದ ತಿಳುವಳಿಕೆ ನನಗಾಗದೇ ಇದ್ದಂತೆ ಮಾಡುತ್ತದೆ ವಿಶೇಷ ಅಭೇದ ಇದ್ದರೂ ವಿಶೇಷ ಭೇದದ ಕೆಲಸವನ್ನು ಮಾಡುತ್ತದೆ ಇದು ಸರಿ ಹಾಗಾದರೆ ಅಚಿತ್ಯ ಶಕ್ತಿಯ ಕೆಲಸ ಏನಿಲ್ಲ ಅಂತ ಇನ್ನೂ ಒಂದು ಮುಂದೆ ಹೆಜ್ಜೆ ನನ್ನ ಗುಣಗಳ ತಿಳುವಳಿಕೆಯೂ ನನಗಿದೆ ಯಾಕೆಂದರೆ ಜ್ಞಾನವೂ ನನ್ನ ಜೀವ ಸ್ವರೂಪಭೂತವಾದದ್ದಿದೆ ಆ ಜ್ಞಾನ ನಿರ್ವಿಷಯ ಅಲ್ಲ ಅದರಲ್ಲಿ ಏನು ವಿಷಯ ಬೇಕೋ ಅದೆಲ್ಲ ಇದ್ದೇ ಇದೆ ಆ ನನ್ನ ಗುಣಗಳ ತಿಳುವಳಿಕೆ ನನಗಿದ್ದರೂ ನನ್ನ ಗುಣಗಳ ತಿಳುವಳಿಕೆ ನನಗಿಲ್ಲ ಇಲ್ಲಿ ವಿಶೇಷ ಹೇಳಲಿಕ್ಕೆ ಬರೋದಿಲ್ಲ ನಿರ್ವಿಶೇಷ ಭೇದ ಇದೆ ಆನಂದದ ಜ್ಞಾನ ಇದ್ದರೂ ಆನಂದದ ಜ್ಞಾನ ಇಲ್ಲ ಅಂದರೆ ಆನಂದಕ್ಕೂ ಆನಂದಕ್ಕೂ ಮತ್ತೇನು ವಿಶೇಷ ಹೇಳೋದಿನ್ನ ನನ್ನ ತಿಳುವಳಿಕೆ ಇದ್ದರೂ ಆನಂದದ ತಿಳುವಳಿಕೆ ಇಲ್ಲ ವಿಶೇಷ ಆನಂದದ ತಿಳುವಳಿಕೆ ನನಗಿದ್ದರೂ ಆನಂದದ ತಿಳುವಳಿಕೆ ಇಲ್ಲ ಇದು ಅಚಿಂತೆ ಶಕ್ತಿ ಭಗವಂತನದು ಎಂಬುದಾಗಿ ಅಲ್ಲಿ ಹೇಳಿದ ವಿಷಯ ಅಲ್ವಾ ಏನು ಹೇಳಿದ್ದಾರೆ ಈ ರೀತಿಯಾಗಿ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ವಾಕ್ಯಚಂದ್ರಿಕೆಯಲ್ಲಿ ತಿಳಿಸ್ತಾರೆ ಜಿಜ್ಞಾಸಾಧಿಕರಣದಲ್ಲಿ ಇದಾದ ಮೇಲೆ ವಿಷ್ಣೋರಚಿತ್ಯ ಶಕ್ತಿಯ ಸರ್ವ ಸಂಭವತಿ ಧ್ರುವಂ ಕ್ರಿಯಾದೈರಪಿ ನಿತ್ಯತ್ವ ವ್ಯಕ್ತಿಯ ವ್ಯಕ್ತಿ ವಿಶೇಷಣಂ ಅದು ಸರಿ ದೇವರ ಜ್ಞಾನ ಆನಂದ ಒಂದೊಂದರ ಬಗ್ಗೆ ಬಹಳ ವಿಸ್ತಾರವಾದ ಚರ್ಚೆಗಳೆಲ್ಲ ವ್ಯಾಖ್ಯಾನಗಳಲ್ಲಿದೆ ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಇದ್ದೇನೆ ದೇವರ ಜ್ಞಾನ ಗುಣ ಅವತಾರಗಳು ಇವುಗಳಿಂದ ಅಭೇದ ಹೇಳಿ ಏನಾರು ಸಮಸ್ಯೆ ಇಲ್ಲ ಅವತಾರಗಳು ದೇವಕಿ ಕೌಶಲ್ಯ ಇವರಲ್ಲಿ ಅವತಾರ ಮಾಡಿದ ಹಾಗೆ ನಮಗೆ ತೋರ್ತದೆ ಅದೆಲ್ಲ ಕೇವಲ ಪ್ರದರ್ಶನ ಅನಾದಿ ಕಾಲದಿಂದ ಎಲ್ಲ ಅವತಾರಗಳಿದೆ ಅಂತ ಒಪ್ಪಿಬಿಡ್ಬೋದು ಅದೃಶ್ಯವಾಗಿ ಕ್ರಿಯೆ ಕ್ರಿಯೆ ಇದು ನಿತ್ಯ ಅಂತ ಒಪ್ಪಿದರೆ ಸಮಸ್ಯೆಗಳಿವೆ ದೇವರ ಕೃಷ್ಣಾವತಾರ ನಿತ್ಯ ಅಂದರೆ ನಮ್ಮದೇನು ಗಂಟು ಹೋಗೋದು ಇರ್ತದೆ ಕೃಷ್ಣಾವತಾರ ಅಲ್ಲಿದೆ ವೈಕುಂಠದೊಳಗೆ ಅನಾದಿ ಕಾಲದಿಂದ ಈಗೂ ಇದೆ ಇರ್ತದೆ ನಮಗೇನು ಮಾಡುತ್ತದೆ ಆದರೆ ದೇವರ ಕ್ರಿಯೆ ಇದು ನಿತ್ಯ ಅಂದರೆ ಮಾತ್ರ ನಮಗೆ ಸಮಸ್ಯೆ ಇದೆ ಯಾಕೆ ಅಂದರೆ ದೇವರ ಕ್ರಿಯೆಗಳಲ್ಲಿ ಸಂಹಾರನೂ ಒಂದು ಕ್ರಿಯೆ ಹಾಗಾದರೆ ನಮ್ಮ ಸಂಹಾರ ಯಾವಾಗಲೂ ಆಗ್ತಾನೇ ಇರಬೇಕು ಸೃಷ್ಟಿ ಯಾವಾಗಲೂ ಆಗ್ತಾನೇ ಇರಬೇಕು ದಿವಸ ಹುಟ್ಟಬೇಕು ದಿವಸ ಸಾಯಬೇಕು ಎಲ್ಲ ವಸ್ತುಗಳು ಇದೆಲ್ಲ ಅಸಾಧ್ಯವಾದ ಮಾತು ಹಾಗಾದರೆ ದೇವರ ಕ್ರಿಯೆ ನಿತ್ಯ ಅನ್ನುವುದಕ್ಕೆ ಅರ್ಥ ಏನು ಅದಕ್ಕೆ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಇಲ್ಲ ಕ್ರಿಯೆ ನಿತ್ಯ ಅಲ್ಲ ಅನ್ನೋಣ ಅಂದರೆ ದೇವರು ಕ್ರಿಯೆ ಒಂದಾಗೋದು ಹೇಗೆ ದೇವರು ನಿತ್ಯ ಕ್ರಿಯೆ ಅನಿತ್ಯ ಅನಿತ್ಯವಾದ ಕ್ರಿಯೆ ನಿತ್ಯನಾದ ದೇವರು ಎರಡೂ ಒಂದಾಗುವುದು ಸಾಧ್ಯ ಇಲ್ಲ ಹಾಗಾದರೆ ಅದಕ್ಕೆ ಶ್ರೀಮದಾಚಾರ್ಯರಂತಾರೆ ಕ್ರಿಯೆ ಇದು ನಿತ್ಯ ನಿತ್ಯವಾದರೆ ಮತ್ತೆ ಯಾವಾಗಲೂ ಸಂಹಾರ ಸೃಷ್ಟಿ ಆಗ್ತಾನೇ ಇರಬೇಕಾ ಇಲ್ಲ ಕ್ರಿಯೆ ನಿತ್ಯವಾದರೂ ವ್ಯಕ್ತವಾಗೋದಿಲ್ಲ ಶಕ್ತಿಯ ರೂಪದಲ್ಲಿರುತ್ತದೆ ವ್ಯಕ್ತವಾದಾಗ ಮಾತ್ರ ಅದರ ಕಾರ್ಯ ನಮಗೆ ತೋರುತ್ತೆ ಇಲ್ಲದೇ ಇದ್ರೆ ತೋರೋದಿಲ್ಲ ವ್ಯಕ್ತಿ ಅವ್ಯಕ್ತಿ ವಿಶೇಷಣಂ ವ್ಯಕ್ತಿ ಹಾಗೂ ಅವ್ಯಕ್ತಿ ವ್ಯಕ್ತಿಯು ನಿತ್ಯ ವ್ಯಕ್ತಿ ಮತ್ತು ಅವ್ಯಕ್ತಿಗಳು ಕ್ರಿಯೆಯ ಅಭಿವ್ಯಕ್ತಿಯಾದಾಗ ಕ್ರಿಯೆ ಕಾರ್ಯಕಾರಿಯಾಗತ್ತೆ ಇಲ್ಲದೆ ಕ್ರಿಯಾ ಇದು ಶಕ್ತಿ ಸಂಹಾರ ಮಾಡುವ ಶಕ್ತಿ ದೇವರಲ್ಲಿದೆ ಆ ಸೃಷ್ಟಿ ಮಾಡುವ ಶಕ್ತಿ ದೇವರಲ್ಲಿದೆ ತಾದೃಶ ಶಕ್ತಿ ರೂಪದಲ್ಲಿ ಕ್ರಿಯಾ ಇರುತ್ತದೆ ಆದರೆ ವ್ಯಕ್ತವಾಗುವುದಿಲ್ಲ ಆ ವ್ಯಕ್ತಿಯೂ ಪರಮಾತ್ಮನಿಂದ ಅಭಿನ್ನನೇ ಮತ್ತೆ ವ್ಯಕ್ತಿಯೂ ಯಾವಾಗಲೂ ಇದೆ ಆದರೂ ಕೂಡ ಭಗವಂತನ ಅಚಿಂತೆ ಶಕ್ತಿಯಿಂದ ಆ ವ್ಯಕ್ತಿ ಮತ್ತು ಈ ಶಕ್ತಿ ಎರಡೂ ಅಭಿನ್ನವಾದರೂ ಶಕ್ತಿ ಇದೆ ಆದರೆ ವ್ಯಕ್ತಿ ಇಲ್ಲ ಅಂತನ್ನುವ ವ್ಯವಹಾರವನ್ನು ಮಾಡಬಹುದು ತಾಮ್ರಪರ್ಣಿ ಆಚಾರ್ಯರು ಹೇಳೋದು ವ್ಯಕ್ತಿಗೂ ವ್ಯಕ್ತಿಯನ್ನು ಒಪ್ತೇವೆ ಅಂತ ಹಾಗಾದರೆ ಅನವಸ್ಥ ಬರ್ತದೆ ಅದಕ್ಕೆ ವ್ಯಕ್ತಿಗೆ ವ್ಯಕ್ತಿಯನ್ನು ಒಪ್ತೆ ಬೇರೆ ವ್ಯಕ್ತಿಯನ್ನಲ್ಲ ಯಥಾ ಜನೇರ್ ಜನಿರ್ನಾಣ್ಯ ಅಂತ ಬೃಹದಾರಣ್ಯ ಭಾಷೆಯಲ್ಲಿ ಆಚಾರ್ಯರು ಹೇಳಿದ ಹಾಗೆ ಅದನ್ನು ಇದಕ್ಕೂ ಅನ್ವಯ ಮಾಡಿಕೊಳ್ತಾರೆ ಘಟ ಹುಟ್ಟಿತು ಘಟ ಹುಟ್ಟಿದೆ ಘಟದ ಉತ್ಪತ್ತಿ ಉತ್ಪತ್ತಿ ಹುಟ್ಟಿದೆಯಾ ಅಂತ ಹುಟ್ಟಿದೆ ಹಾಗಾದರೆ ಉತ್ಪತ್ತಿಯೇ ಉತ್ಪತ್ತಿ ಮತ್ತೆ ಹುಟ್ಟಿದೆ ಎಷ್ಟೊತ್ತು ಹೇಳೋದು ಹೀಗೆ ಅಲ್ಲ ಘಟ ಹುಟ್ಟಿದೆ ಘಟದ ಉತ್ಪತ್ತಿ ಹುಟ್ಟಿದೆ ಎರಡೂ ಒಂದೇ ಬೇರೆ ಅಲ್ವೇ ಅಲ್ಲ ಅಂತ ಆಚಾರ್ಯರು ಬೃಹಧಾರಣಿಕ ಭಾಷೆಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಅದೇ ನ್ಯಾಯವನ್ನು ಇಲ್ಲಿ ಉಪಯೋಗಿಸೋಣ ಅಂತಾರೆ ವ್ಯಕ್ತಿ ವ್ಯಕ್ತಿ ಕ್ರಿಯೆಯ ಅಭಿವ್ಯಕ್ತಿ ವ್ಯಕ್ತಿಯ ವ್ಯಕ್ತಿ ಎರಡೂ ಒಂದೇ ಆದರೂ ವ್ಯಕ್ತಿ ಹುಟ್ಟಿತು ಅನ್ನೋ ಹಾಗಿಲ್ಲ ವ್ಯಕ್ತಿಯ ವ್ಯಕ್ತಿ ಆಯಿತು ಎಂಬುದಾಗಿಯೇ ವ್ಯವಹಾರ ಮಾಡೋದು ಅಂತೂ ತಾಮ್ರಪರ್ಣಯಾಚಾರ್ಯರ ಅಭಿಪ್ರಾಯ ಆ ವಿಶೇಷವನ್ನು ಅಂಗೀಕಾರ ಮಾಡಿದ್ದಾರೆ ಅದೇ ಅಚಿತ್ಯ ಶಕ್ತಿ ಇರಲೇಬೇಕು ಅಚಿಂತ್ಯ ಶಕ್ತಿ ಹಾಗೂ ವಿಶೇಷ ಎರಡನ್ನೂ ಸೇರಿಸಿಯೇ ಕೆಲಸವನ್ನು ಮಾಡೋದು ಸರಿ ಹಾಗಾದರೆ ಭಾವಾಭಾವ ವಿಶೇಷೇಣ ವ್ಯವಹಾರಶ್ಚ ತಾದೃಶಃ ದೇವರ ಕ್ರಿಯೆ ನಿತ್ಯ ರೂಪವಾಗಿ ಕೆಲವೊಂದು ಕಾಲದಲ್ಲಿ ವ್ಯಕ್ತವಾಗ್ತದೆ ತಾದೃಶವಾದ ವ್ಯಕ್ತಿಯೂ ಭಗವಂತನಿಂದ ಅಭಿನ್ನವಾದರೂ ಕೂಡ ಭಗವಂತನ ವಿಶಿಷ್ಟವಾದ ಅಚಿಂತ್ಯವಾದ ಶಕ್ತಿಯಿಂದ ಮಹಿಮೆಯಿಂದ ಆ ವ್ಯಕ್ತಿ ಕೆಲವೊಮ್ಮೆ ಮಾತ್ರ ಕಾರ್ಯಕಾರಿಯಾಗಿ ಕಾರ್ಯಕಾರಿಯಾಗದೇ ಇರೋ ಹಾಗೆ ದೇವರು ವ್ಯವಸ್ಥೆಯನ್ನು ಮಾಡುತ್ತಾನೆ ವ್ಯವಹಾರವೂ ಇದಕ್ಕನುಗುಣವಾಗಿ ಭಾವಾಭಾವ ವಿಶೇಷೇಣ ವ್ಯವಹಾರಶ್ಚ ಆದರ್ಶ ಈಗ ದೇವರ ಕ್ರಿಯೆ ಇದೆ ಈಗ ಇಲ್ಲ ಈಗ ದೇವರು ಬೆಣ್ಣೆ ತಿಂತ ಇದ್ದಾನೆ ಆವಾಗ ತಿಂತಿದ್ದ ಈಗೇನು ತಿಂತ ಇಲ್ಲ ದೇವರು ಈ ಎಲ್ಲ ವ್ಯವಹಾರಗಳಿಗೂ ವ್ಯಕ್ತಿ ಅವ್ಯಕ್ತಿಗಳೇ ನಿಮಿತ್ತ ತಾದೃಶಃ ಅಂದ್ರೆ ವ್ಯಕ್ತಿ ಅವ್ಯಕ್ತಿ ವಿಶೇಷಣಃ ವ್ಯವಹಾರವು ವ್ಯಕ್ತಿ ಹಾಗೂ ಅವ್ಯಕ್ತಿಗಳ ಮೂಲಕವಾಗಿ ಬರುವುದು ವ್ಯಕ್ತಿ ಎನ್ನುವುದು ಅವಸ್ಥಾ ವಿಶೇಷ ಅಂತ ಹೇಳ ವ್ಯಕ್ತಿ ಅಂದ್ರೆ ಉಪಲಬ್ಧಿ ಉಪಲಬ್ಧಿ ನಮದು ನಮ್ದು ಕೆಲವೊಮ್ಮೆ ಬರ್ತದೆ ಬರೋದಿಲ್ಲ ಅಂತ ಅಂದ್ಬಿಡೋಣ ಅಂದ್ರೆ ಯಾಕೆ ಉಪಲಬ್ಧಿ ಆಗೋದಿಲ್ಲ ಅನ್ನುವ ಪ್ರಶ್ನೆಗೆ ಇದು ಉತ್ತರ ಕೊಡ್ತಾ ಇದ್ದಾರೆ ಉಪಲಬ್ಧೇರ್ ಉಪಲಬ್ಧಿ ಅನುಪಲಬ್ಧೇರ್ ಅನುಪಲಬ್ಧಿ ಎಂದಾಗ ಆಗ್ತದೆ ನೀವು ಹೇಳಿದಾಗ ಹೇಳಿದ್ರೆ ನಮಗೆ ಯಾಕೆ ಈಗ ದೇವರ ನವನೀತ ಭಕ್ಷಣ ತೋರ್ತಾ ಇಲ್ಲ ಅದು ಅವ್ಯಕ್ತವಾಗಿದೆ ಅಂದರೆ ತೋರಿಲ್ಲ ಆದ್ದರಿಂದ ತೋರಿಲ್ಲ ಅಂದಾಗ ಆಗ್ತದೆ ಅದಕ್ಕಾಗಿ ಅದನ್ನು ಹೇಳೋದಲ್ಲ ವ್ಯಕ್ತಿ ಅಂದರೆ ಅವಸ್ಥಾ ವಿಶೇಷ ಅವಸ್ಥಾ ವಿಶೇಷ ಅಂದರೆ ಮತ್ತದು ದೇವ್ರದೇ ಆಯಿತು ಭಾವ ಅವಸ್ಥಾ ವಿಶೇಷ ನಮಗೆ ತೋರೋದಲ್ಲ ನಮಗೆ ತೋರುವುದಕ್ಕೆ ಅದು ಕಾರಣ ಭಾವಭಾವ ವಿಶೇಷೇಣ ವ್ಯವಹಾರಸ್ ತಾದೃಶಃ ವಿಶೇಷ ವಿಶಿಷ್ಟಪ್ಯಭೇದಸ್ತದ್ವದೈವತ್ತು ವಿಶೇಷ್ಯಸೆ ಅನ್ನುವುದೇ ಪಾಠಶಾಲೆ ಸರಿಯಾಗಿದೆ ವಿಶೇಷ ವಿಶಿಷ್ಟಪ್ಯಭೇದ ವಿಶೇಷ್ಯ ಮತ್ತು ವಿಶಿಷ್ಟಗಳಿಗೂ ಅಭೇದವಿದೆ ದೇವರಲ್ಲಿ ಸರ್ವಜ್ಞತ್ವ ಎಂಬ ಗುಣ ಇದೆ ಸರ್ವಜ್ಞತ್ವ ಗುಣದಿಂದ ವಿಶಿಷ್ಟರಾಗಿದ್ದಾನೆ ದೇವರು ಆ ವಿಶಿಷ್ಟ ಬೇರೆಯಲ್ಲ ನಿನ್ನೆ ಅದರ ಉದಾಹರಣೆಯೆಲ್ಲ ತೋರಿಸಿಯಾಗಿದೆ ಸರ್ವಜ್ಞತ್ವ ವಿಶಿಷ್ಟನಾದವನು ಭಗವಂತ ಶುದ್ಧನಾದ ಪರಮಾತ್ಮ ವಿಶೇಷ್ಯ ಆ ವಿಶೇಷ ಹಾಗೂ ವಿಶಿಷ್ಟಗಳಿಗೆ ಅತ್ಯಂತ ಅಭೇದ ಇದೆ ನಿನ್ನೆ ನಾನು ತೋರಿಸಿದ ಉದಾಹರಣ ಭೇದಾಭೇದಕ್ಕೆ ಮೈ ಮೇಲಿನ ಬಟ್ಟೆ ತೆಗೆದು ಹಾಕಿ ಎಲ್ಲ ಮಾಡಿದೀನಲ್ಲ ಈ ತರಹ ಮಾಡಲಿಕ್ಕೆ ಬರ್ತದೆ ದೇವರಲ್ಲಿ ಹೀಗಿಲ್ಲ ಸರ್ವಜ್ಞತ್ವ ಗುಣವನ್ನು ತೆಗೆದು ಹಾಕೋ ತೆಗೆಯೋದಿಲ್ಲೇ ಇಲ್ಲ ಅಲ್ಲಿ ಅನಾದಿ ದೇವರಲ್ಲಿ ಸರ್ವಜ್ಞತ್ವ ಎಂಬ ಗುಣ ಇದೆ ಸರ್ವಜ್ಞತ್ವ ಎಂಬ ಗುಣದಿಂದ ದೇವರು ವಿಶಿಷ್ಟನಾಗಿಯೇ ಇದ್ದಾನೆ ಹೀಗಾಗಿ ಅಲ್ಲಿ ಭೇದದ ಪ್ರಸಕ್ತಿ ಇಲ್ಲ ಬರೀ ಅಭೇದ ದೇವರು ಸರ್ವಜ್ಞತ್ವವಿಶಿಷ್ಟನಾದ ದೇವರು ಇಬ್ಬರಿಲ್ಲ ಒಬ್ಬನೇ ಅತ್ಯಂತ ಅಭೇದ ಅದರಂತೆ ಜೀವರು ಕೂಡ ಜೀವ ಜ್ಞಾನ ವಿಶಿಷ್ಟ ಜೀವ ಆನಂದ ವಿಶಿಷ್ಟ ಜೀವ ಇಬ್ಬರಿಲ್ಲ ಅತ್ಯಂತ ಅಭೇದ ವಿಶೇಷ ವಿಶಿಷ್ಟಗಳಿಗೆ ಅತ್ಯಂತ ಅಭೇದ ಇದೆ ಕೆಲವು ಕಡೆಗೆ ಮಾತ್ರ ಭೇದಾಭೇದ ಅದನ್ನು ಮುಂದೆ ಹೇಳ್ತಾರೆ ಇಲ್ಲೇ ಬರುತ್ತೆ ಇನ್ನು ಸ್ವಲ್ಪ ಮುಂದೆ ಸರ್ವಂ ಚಾಚಿತ್ಯಶಕ್ತಿತ್ವಾಜ್ಯತೆ ಪರಮೇಶ್ವರೇ ಮತ್ತೆ ಚ ಅಂತಾರೆ ಸರ್ವ ಅಚಿಂತ್ಯಶಕ್ತಿತ್ವಾ ಪರಮೇಶ್ವರೇ ಯುಜ್ಯತೆ ಅಚಿಂತ್ಯಶಕ್ತಿ ವಿಶೇಷಗಳಿರೋದರಿಂದ ಭಗವಂತನಲ್ಲಿ ಎಲ್ಲವೂ ಸರಿ ಹೋಗುತ್ತೆ ತಚ್ಛಕ್ತೈವತ್ತು ಜೀವೇಶು ಚಿದ್ರೂಪ್ರಕೃತಾವಪ್ಪ ಭೇದಾಭೇದೌ ತುಭಯೋರ ದರ್ಶನ ಜೀವರಲ್ಲಿ ಲಕ್ಷ್ಮೀದೇವಿಯಲ್ಲಿಯೂ ಕೂಡ ಪರಮಾತ್ಮನ ಅಚಿಂತ್ಯ ಶಕ್ತಿಯಿಂದಲೇ ಇದೆಲ್ಲವನ್ನು ನಿರ್ವಾಹ ಮಾಡೋದು ದೇವರು ತನ್ನ ಗುಣ ತನ್ನ ಕ್ರಿಯೆ ತನ್ನ ಅವತಾರ ತನ್ನ ಅವಯವಗಳಿಗೆ ಅಭೇದವಿದ್ದರೂ ಭೇದ ವ್ಯವಹಾರ ಆಶ್ರಯ ಆಶ್ರಯ ಭಾವಾದಿಗಳನ್ನು ಕೂಡಿಸುವುದಕ್ಕೆ ತನ್ನ ಅಚಿಂತ್ಯ ಶಕ್ತಿಯನ್ನು ಉಪಯೋಗಿಸ್ತಾನೆ ಎನ್ನುವುದು ಮಾತ್ರ ಅಲ್ಲ ಇನ್ನಿತರ ಜೀವರು ಪ್ರಕೃತಿ ಅಂದರೆ ಲಕ್ಷ್ಮೀದೇವಿ ಇವರಲ್ಲಿಯೂ ಕೂಡ ಅಭೇದವಿದ್ದರೂ ಭೇದದ ಕಾರ್ಯ ಆಗುವಂತೆ ವಿಶೇಷವನ್ನು ನಿಮಿತ್ತ ಮಾಡಿ ತನ್ನದೇ ಆದಂತಹ ಅಚಿಂತ್ಯ ಶಕ್ತಿಯಿಂದ ತಾನು ಕಾರ್ಯವನ್ನು ಮಾಡುತ್ತಾನೆ ಇಲ್ಲಿ ವಿಶೇಷ ಬೇರೆ ಅಚಿಂತ್ಯಶಕ್ತಿ ಬೇರೆ ಅಚಿತ್ಯಶಕ್ತಿ ದೇವರದು ವಿಶೇಷ ಜೀವ ಲಕ್ಷ್ಮಿ ಅವರದು ಅವರ ವಿಶೇಷವನ್ನು ನಿಮಿತ್ತ ಮಾಡಿ ತನ್ನ ಅಚಿಂತ್ಯ ಶಕ್ತಿಯನ್ನು ಕರ್ತೃಸ್ಥಾನದಲ್ಲಿ ತಾನು ಇಟ್ಟುಕೊಂಡು ಕಾರ್ಯವನ್ನು ಮಾಡುತ್ತಾನೆ ಅದನ್ನು ವೈಶೇಷಿಕಾಧಿಕರಣದಲ್ಲಿ ತಿಳಿಸಿದಂತೆ ವಿಶೇಷ ಇದು ನಿಮಿತ್ತ ದೇವರ ಅಚಿಂತ್ಯ ಶಕ್ತಿ ಇದು ಕರ್ತೃಸ್ಥಾನೀಯ ಅಂತ ತಿಳಿಯಬೇಕು ತದನ್ಯತ್ರ ಭೇದಾಭೇದವು ಹುಭಯೋರಪಿ ದರ್ಶನಾತ್ ಈ ಚೇತನರಾದ ನಾರಾಯಣ ಲಕ್ಷ್ಮೀ ಜೀವರು ಇವರನ್ನು ಬಿಟ್ಟು ಅವ್ಯಾಕೃತ ಆಕಾಶ ಮೊದಲಾದ ಕೆಲವು ನಿತ್ಯ ವಸ್ತುಗಳನ್ನು ಬಿಟ್ಟು ಇನ್ನಿತರ ಸ್ಥಳಗಳಲ್ಲಿ ಭೇದಾಭೇದ ಇದೆ ಕೇವಲ ಭೇದ ಇಲ್ಲ ಅಯಾವದ್ರವ್ಯಭಾವಿಯಾಗಿರುವ ಗುಣ ಕ್ರಿಯ ಅವಯವಗಳೆಲ್ಲ ಇರುವುದಕ್ಕೆ ಅವಕಾಶ ಇದೆ ಹೀಗಾಗಿ ಭೇದಾಭೇದ ಅಲ್ಲಿಯೂ ಯಾವ ದ್ರವ್ಯಭಾವಿಯಾದ ಗುಣಗಳಿದ್ದರೆ ಅಭೇದವೇ ಇದೀಗ ಉದಾಹರಣೆ ಹೇಳಿದೆ ಹತ್ತಿ ಬಿಳಿ ಬಣ್ಣ ಹತ್ತಿ ಇರೋವರೆಗೆ ಬಿಳಿ ಬಣ್ಣ ಇದ್ದೇ ಇರುತ್ತದೆ ಮೇಲೆ ನೀವೇನು ಕೊಟ್ಟರು ಒಳಗಿದ್ದ ಬಿಳಿ ಬಣ್ಣ ಹೋಗಿರೋದಿಲ್ಲ ಮತ್ತೆ ತಿಕ್ಕಿದರೆ ಆ ಬಿಳಿ ಬಣ್ಣ ಹೊರಗೆ ಬಂದುಬಿಡ್ತದೆ ಹಾಗಾದರೆ ಅಲ್ಲಿ ಬರೀ ಅಭೇದ ಭೇದ ಅಭೇದಗಳಲ್ಲ ಆದರೆ ಎಲ್ಲಿ ಒಂದು ಧರ್ಮೀಯಾದ ವಸ್ತು ಇದ್ದಾಗಲೂ ಒಳಗಿರುವ ಗುಣಧರ್ಮಗಳು ಇರೋದಿಲ್ಲ ಆಗ ಭೇದಭೇದ ಹಣ್ಣಿಗೆ ಮೊದಲು ಹಸಿರು ಬಣ್ಣ ಇರ್ತದೆ ಆಮೇಲೆ ಹಳದಿ ಬಣ್ಣ ಬರ್ತದೆ ಮಾವಿನ ಹಣ್ಣಿಗೆ ಆ ಮೊದಲಿರುವ ಹಸರು ಅಥವಾ ಆಮೇಲೆ ಬರುವ ಹಳದಿ ಇದ್ಯಾವುದೂ ಕೂಡ ಹಣ್ಣು ಇರೋಷ್ಟು ಕಾಲ ಪೂರ್ಣವಾಗಿ ಇಲ್ಲ ಅದು ಹಸರು ಮೊದಲಿತ್ತು ಆಮೇಲಿಲ್ಲ ಹಳದಿ ಆಮೇಲಿದೆ ಆದರೆ ಮೊದಲಿಲ್ಲ ಭಾಳ ಕರೆಕ್ಟ್ ಇದ್ದಾರೆ ಅವರು ಸರಿಯಾಗಿ ಪಾಠಕ್ಕೆ ಅಂದರೆ ಏಳು ಕಾಲು ಅಂದರೆ ಆನ್ ಡಾಟ್ ಬಂದಿರ್ತಾರೆ ಮುಗಿದೋಯ್ತು ಅಷ್ಟೇ ಆದರೆ ಹೋಗೋದು ಇಪ್ಪತ್ತಕ್ಕೆ ಅದ್ದು ಹೋಗಿಬಿಡ್ತಾರೆ ಮುಗಿದೋಯ್ತು ಅದು ಪ್ರಯೋಜನ ಇಲ್ಲ ಇನ್ನು ಕೆಲವರು ಇರ್ತಾರೆ ಭಾರಿ ಕರೆಕ್ಟ್ ಅಂದರೆ ಎಂಟು ಕಾಲು ಅಂದರೆ ಎಂಟು ಕಾಲವರೆಗೆ ಪಾಠ ಮುಗಿಯೋವರೆಗಿರ್ತಾರೆ ನಿಜವಾಗಿ ಇಂಥವ್ರು ಸಿಗೋದೇ ಇಲ್ಲ ಆದರೆ ಬಂದದ್ದು ಎಂಟು ಹತ್ತಕ್ಕೆ ಎರಡೂ ಪ್ರಯೋಜನ ಇಲ್ಲ ಹಾಗೆ ಈ ಹಸಿರು ಬಣ್ಣ ಇದು ಮೊದಲಿನಿಂದ ಇದೆ ಆದರೆ ಬೇಗ ಹೋಗಿಬಿಡ್ತದೆ ಹಳದಿ ವಿಚಾರಣೆ ಇಲ್ಲ ಅತ್ಯಂತ ಅಭಿನ್ನನೆ ಇವನಿಗೆ ಅಲ್ಪಜ್ಞತ್ವ ಅತ್ಯಂತ ಅಭಿನ್ನನೆ ಅದೇನಿಲ್ಲ ಎರಡೂ ಅನ್ಬೋದು ಪರ್ಯಾಯತ್ವ ಇಲ್ಲ ಅಲ್ಲ ಅಭೇದ ಇದೆ ಪರ್ಯಾಯತ್ವ ಇಲ್ಲ ವಿಶೇಷ ಇದೆ ನಿರ್ವಿಶೇಷಭೇದ ಇಲ್ಲ ಅತ್ಯಂತ ಭೇದ ಇದೆ ನಿರ್ವಿಶೇಷಭೇದ ಬೇರೆ ಅತ್ಯಂತ ಭೇದ ಬೇರೆ ಅತ್ಯಂತ ಅನ್ನೋ ಶಬ್ದ ಭೇದವ್ಯಾವರ್ತಕ ವಿಶೇಷ ವ್ಯಾವರ್ತಕ ಅಲ್ಲ ಅತ್ಯಂತ ಭೇದವಿದ್ದರೂ ವಿಶೇಷ ಇರ್ಬೋದು ಆದ್ದರಿಂದ ಜೀವ ಅಲ್ಪಜ್ಞ ಅಂತ ವ್ಯವಹಾರ ಮಾಡ್ಬೋದು ಎಂತ ತಪ್ಪಿಲ್ಲ ನಿಮಿತ್ತ ವಿಶೇಷವನ್ನು ನಿಮಿತ್ತ ಮಾಡಿ ಆ ಕಾರ್ಯವನ್ನು ದೇವರು ಮಾಡಿಸ್ತಾನೆ ಮತ್ತೆ ಎಲ್ಲಾನು ಹಾಗೆ ಅಲ್ಲ ತಾಯಿಯಿಂದ ಕೂಸು ಹುಡ್ತದೆ ದೇವರೇ ಆಗಬೇಕು ತಾಯಿ ನಿಮಿತ್ತ ದೇವರು ಕರ್ತ ಹಾಗೆ ವಿಶೇಷವನ್ನು ನಿಮಿತ್ತ ಮಾಡಿಕೊಂಡು ದೇವರು ಕೆಲಸ ಮಾಡ್ತಾನೆ ಅಷ್ಟೆ ತತ್ ಶಕ್ತಿ ಇವತ್ತು ಜೀವೇಶು ಹಾಂ ಈಗ ಹಣ್ಣಿನ ಬಗ್ಗೆ ಹೇಳ್ತಾ ಇದ್ದೆ ಆ ಹಣ್ಣಿನೊಳಗಿರುವ ಹಸಿರು ರೂಪ ಇದು ಹಣ್ಣಿನಿಂದ ಅತ್ಯಂತ ಅಭಿನ್ನ ಅಲ್ಲ ಭಿನ್ನ ಅಭಿನ್ನ ಎರಡು ಯಾಕೆ ಭಿನ್ನ ಅಂದ್ಬಿಡೋಣ ಅಂದರೆ ಹೀಗೆ ಬೇರೆ ಕಾಣಿಸ್ಬೇಕು ಸ್ಪಷ್ಟವಾಗಿ ಇದು ಹಳದಿ ಇದು ಹಸಿರು ಬಣ್ಣ ಬೇರೆ ಇದು ಹಣ್ಣು ಬೇರೆ ಬೇರೆ ಯಾಕೆ ಕಾಣಿಸೋದೇ ಇಲ್ಲ ಅದು ಒಂದೇ ಹಣ್ಣಿನ ಹಣ್ಣು ಅನ್ನೋದರೊಳಗೆ ಸೇರಿಕೊಂಡು ತೋರ್ತದೆ ಪೃಥಕ್ ದರ್ಶನ ಇಲ್ಲ ಪ್ರತ್ಯೇಕವಾಗಿ ಕಾಣೋದಿಲ್ಲ ಅಭಿನ್ನ ಹಾಗಾದರೆ ಬರೀ ಅಭಿನ್ನ ಅಂದ್ಬಿಡೋಣ ಅಂದರೆ ಹಣ್ಣಿರೋವರೆಗಿರಬೇಕಾಗಿತ್ತು ಮಧ್ಯದಲ್ಲಿ ಹೋಗಿಬಿಡ್ತದೆ ಹಾಗಾದರೆ ಭಿನ್ನವೂ ಹೌದು ಭೇದವೂ ಇದೆ ಅಭೇದವೂ ಇದೆ ಹೋದ ಮೇಲೆ ಭೇದ ಬಂತು ಅಂತ ತಿಳ್ಕೊಬೇಡಿ ಮೊದಲಿನಿಂದಲೂ ಭೇದ ಇದೆ ಅನ್ನೋದಕ್ಕಾಗಿಯೇ ಅದಿದ್ದಾಗಲೇ ಇದು ಹೋಯಿತು ಹಾಗಾಗಿ ಭೇದ ಅಭೇದ ಆದರೆ ಹತ್ತಿ ಹ ಬಿಳಿ ಬಣ್ಣಗಳು ಮಾತ್ರ ಹೀಗಲ್ಲ ಮೊದಲು ಹತ್ತಿ ಇತ್ತು ಸ್ವಲ್ಪ ಹೊತ್ತು ಆದಮೇಲೆ ಬಿಳಿ ಬಣ್ಣ ಬಂತು ಹತ್ತಿ ಇದ್ದಾಗಲೇ ಬಿಳಿ ಬಣ್ಣ ಹೋಯಿತು ಹೀಗಾಗುವುದಿಲ್ಲ ಆದ್ದರಿಂದ ಅದು ಅತ್ಯಂತ ಅಭಿನ್ನ ಆದರೆ ಈ ತರಹದ ಪರಿಸ್ಥಿತಿ ದೇವರ ಯಾವ ಗುಣಾದಿಗಳಲ್ಲಿಲ್ಲ ಉಳಿದ ಕಡೆಗೆ ಮಾತ್ರ ಇದಿದೆ ತದನ್ಯತ್ರ ಭೇದಾಭೇದವು ಉಭಯೋರಪಿ ದರ್ಶನ ಎರಡೂ ಕಂಡಿದೆ ಉಭಯೋರಪಿ ದರ್ಶನ ಅಂತಂದರೆ ಇದೆ ಅಭೇದವೂ ಕಂಡಿದೆ ಒಂದಿದ್ದಾಗ ಇನ್ನೊಂದರ ನಾಶವಾಗ್ತದೆ ಆದ್ದರಿಂದ ಭೇದವೂ ಕಂಡಿದೆ ಕಾರ್ಯಕಾರಣಯೋಶ್ಚಾಪಿ ನಿಮಿತ್ತ ಕಾರಣಂ ವಿನ ಕಾರ್ಯಕಾರಣಗಳಿಗೂ ಕೂಡ ಅಭೇದವಿದೆ ಕಾರ್ಯಕಾರಣಗಳಿಗೆ ಅಭೇದವಿದೆ ಅಂದರೆ ನಿಮಿತ್ತ ಕಾರಣಕ್ಕೂ ಕಾರ್ಯಕ್ಕೂ ಅಭೇದವಿದೆ ಅಂತ ತಿಳಿಯಬೇಡಿ ಘಟವನ್ನು ಮಾಡುವ ಕುಂಬಾರನಿಗೂ ಘಟಕ್ಕೂ ಅಭೇದ ಇಲ್ಲ ಘಟ ಬೇರೆ ಕುಂಬಾರ ಬೇರೆ ಹಾಗಾದರೆ ಯಾವ ಕಾರ್ಯಕಾರಣಗಳಿಗೆ ಅಭೇದವಿದೆ ಉಪಾದಾನ ಕಾರಣ ಹಾಗೂ ಉಪಾದೇಯ ಇವುಗಳಿಗೆ ಅಭೇದವಿದೆ ಮಣ್ಣು ಮಡಿಕೆ ಇವುಗಳಿಗೆ ಅಭೇದ ಇದೆ ಹತ್ತಿ ಬಟ್ಟೆ ಇವುಗಳಿಗೆ ಅಭೇದ ಇದೆ ಹತ್ತಿ ಬಟ್ಟೆ ಅಂದರೆ ಬಟ್ಟೆಯನ್ನು ಮಾಡಿ ಹತ್ತಿ ಮತ್ತೆ ತೆಗೆದಿಟ್ಟುಗಳಿಗೆ ಬರೋದಿಲ್ಲ ಹತ್ತಿ ಬಟ್ಟೆ ಎರಡು ಒಂದೇ ಇಲ್ಲಿ ಅಭೇದ ಇದೆ ಆದರೆ ಇದು ಎಂತಹ ಅಭೇದ ಭೇದಾಭೇದ ಮತ್ತೆ ಯಾಕೆ ಬಟ್ ಹತ್ತಿ ಇದ್ದಾಗೆಲ್ಲ ಬಟ್ಟೆ ಇಲ್ಲ ಹತ್ತಿ ಮೊದಲಿತ್ತು ಬಟ್ಟೆ ಇರಲಿಲ್ಲ ಅದರಿಂದ ನೂಲು ಮಾಡಿ ಆಮೇಲೆ ಬಟ್ಟೆ ಮಾಡಿದ್ದು ಆ ನೂಲುಗಳನ್ನು ಪ್ರತ್ಯೇಕವಾಗಿ ಬಿಡಿಸಿ ತೆಗೆದು ಬಿಡ್ಬೋದು ಮತ್ತೆ ಬಟ್ಟೆ ಹೋಯಿತು ಆದರೆ ಆ ನೂಲುಗಳು ಉಳಿದಿವೆ ಹಾಗಾದರೆ ನೂಲು ಅಥವಾ ಹತ್ತಿ ಯಾವುದಾದರೂ ತೆಗೆದುಕೊಳ್ಳಿ ತಂತುಗಳು ನೂಲುಗಳೇನಿವೆ ನೂಲುಗಳೇ ದಾರಗಳೇ ಬಟ್ಟೆಯೋ ಹೌದು ಬಟ್ಟೆ ಇದ್ದಾಗ ಇಲ್ಲಿ ದಾರ ಇದೆ ಇಲ್ಲಿ ಬಟ್ಟೆ ಇದೆ ಅಂತ ಬೇರೆ ಬೇರೆ ತೋರುವುದಿಲ್ಲ ಬಟ್ಟೆಯೇ ದಾರ ಹಾಗಾದರೆ ಬಟ್ಟೆಯೇ ದಾರ ಅಂದರೆ ದಾರ ಇದ್ದಾಗೆಲ್ಲ ಭಟ್ಟಿ ಇರಬೇಕು ಇಲ್ಲ ಖಾಲಿ ದಾರ ಇದ್ದಾಗ ಭಟ್ಟಿ ಇಲ್ಲ ಅಥವಾ ದಾರಗಳನ್ನು ಬಿಡಿಸಿದರೆ ದಾರ ಉಳಿತದೆ ಬಟ್ಟೆ ಹೋಗಿಬಿಟ್ಟಿರ್ತದೆ ಹಾಗಾದರೆ ಭೇದವೂ ಇದೆ ಅಭೇದವೂ ಇದೆ ಕಾರ್ಯಕಾರಣಯಶ್ಚಾಪಿ ನಿಮಿತ್ತಂ ಕಾರಣಂ ವಿನ ನಿಮಿತ್ತ ಕಾರಣಕ್ಕೆ ಮಾತ್ರ ಅತ್ಯಂತ ಭೇದವೇ ದೇವರು ಜಗತ್ತಿಗೆ ನಿಮಿತ್ತ ಕಾರಣ ಜಗತ್ತು ಕಾರ್ಯ ನೇಕಾರ ನಿಮಿತ್ತ ಕಾರಣ ಬಟ್ ಇದು ಕಾರ್ಯ ಅಲ್ಲಿ ಭೇದಾಭೇದ ಇಲ್ಲ ಅತ್ಯಂತ ಭೇದವೇ ಆತ್ಮನಿ ಪರಮಾತ್ಮನಲ್ಲಿ ಅಚಿಂತ್ಯ ಶಕ್ತಿ ಇದೆ ಅಚಿಂತ್ಯ ಶಕ್ತಿ ಇದೆ ಆ ಅಚಿಂತ್ಯ ಶಕ್ತಿಯಿಂದ ದೇವರು ವಿಶೇಷವನ್ನು ನಿಮಿತ್ತ ಮಾಡಿಕೊಂಡು ಈ ಕಾರ್ಯಗಳನ್ನು ಮಾಡಿಸ್ತಾನೆ ಅಂತ ಹೇಳ್ತಿರಲ್ಲ ಎಲ್ಲಿದೆ ಅಚಿತ್ಯಶಕ್ತಿ ದೇವರಲ್ಲಿದೆ ಎನ್ನಲಿಕ್ಕೆ ಪ್ರಮಾಣ ಏನು ಬ್ರಹ್ಮಸೂತ್ರದಲ್ಲಿ ಹೇಳಿದ್ದಾರೆ ಓಂ ಆತ್ಮನಿ ಚೈವಂ ವಿಚಿತ್ರಾಶ್ಚಯಿ ಓಂ ವಿಚಿತ್ರಶಕ್ತಿ ಪುರುಷ ಪುರಾಣಃ ಇತ್ಯಾದಿ ಪ್ರಮಾಣಗಳಿರೋಣದರಿಂದ ಪರಮಾತ್ಮನಲ್ಲಿ ವಿಚಿತ್ರವಾದ ಅಚಿಂತ್ಯವಾದ ಶಕ್ತಿಗಳೆಲ್ಲ ಇದೆ ಇನ್ನೊಂದು ಪ್ರಮಾಣ ಸರ್ವೋಪೇ ಓಂ ಸರ್ವೋಪೇತ ಚ ತದ್ದರ್ಶನ ಪರಮಾತ್ಮನಲ್ಲಿ ಎಲ್ಲ ತರಹದ ಇವೆ ಎಂಬುದಾಗಿ ಶ್ರುತಿ ಪ್ರಮಾಣವನ್ನು ಕೊಟ್ಟು ಮತ್ತೊಂದು ಸೂತ್ರದಲ್ಲಿ ವೇದವ್ಯಾಸದೇವರು ಹೇಳಿದ್ದಾರೆ ಶಕ್ತಿಫಿರಿ ದೇವತಾಸ ಎಲ್ಲ ಶಕ್ತಿಗಳಿಂದಲೂ ಪರಮಾತ್ಮಯುಕ್ತನಾಗಿದ್ದಾನೆ ಎಂಬುದಾಗಿ ಆ ಪ್ರಮಾಣ ವಚನದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಆದ್ದರಿಂದ ಈ ಎಲ್ಲ ಸರ್ವೈರ್ಯುಕ್ತ ಶಕ್ತಿಭಿರ್ ದೇವತಾಸ ಎಲ್ಲ ವಿಧವಾದ ಶಕ್ತಿಗಳಿಂದಲೂ ಪರಮಾತ್ಮಯುಕ್ತನಾಗಿದ್ದಾನೆ ಎಂಬುದಾಗಿ ಶ್ರುತಿ ಹೇಳುತ್ತದೆ ಒಂದು ಎರಡು ಸರ್ವಧರ್ಮೋಪತ್ತೇಷ್ಚ ಏಕಕಾಲದಲ್ಲಿ ಅಣುತ್ತ ಮಹತ್ವ ಆದ ಎಲ್ಲ ವಿರುದ್ಧ ಧರ್ಮಗಳೂ ಭಗವಂತನಲ್ಲಿ ಉಪಪನ್ನವಾಗ್ತದೆ ಅವನ ಅಚಿಂತೆ ಶಕ್ತಿಯಿಂದ ಅಂತ ಮತ್ತೊಂದು ಸೂತ್ರದಲ್ಲಿ ಹೇಳಿದ್ದಾರೆ ಹಾಗಾದರೆ ಈ ಎಲ್ಲ ಸೂತ್ರಗಳನ್ನು ನೋಡಿದರೆ ಪರಮಾತ್ಮನಲ್ಲಿ ಅಚಿಂತ್ಯವಾದ ಅದ್ಭುತವಾದ ಶಕ್ತಿ ಇದೆ ಆ ಶಕ್ತಿಯಿಂದ ಎಲ್ಲ ತರಹದ ವಿರುದ್ಧ ಧರ್ಮಗಳನ್ನು ಸಮಾವೇಶ ಮಾಡುವುದಕ್ಕೆ ದೇವರಲ್ಲಿ ಸಾಧ್ಯ ಇದೆ ಎಂಬುದಾಗಿ ನಾವು ತಿಳಿಯಬಹುದು ವೇದವೂ ಹೇಳುತ್ತದೆ ಸ್ವಾಭಾವಿಕೀ ಜ್ಞಾನಬಲ ಕ್ರಿಯಾಚ ದೇವರ ಜ್ಞಾನ ಬಲ ಕ್ರಿಯಾ ಇವುಗಳೆಲ್ಲವೂ ಭಗವಂತನ ಸ್ವಭಾವ ಪರಮಾತ್ಮನಿಂದ ಅಭಿನ್ನ ಎಂಬುದಾಗಿ ಹೇಳುತ್ತದೆ ಅಂದಮೇಲೆ ಜ್ಞಾನಾದಿಗಳು ಪರಮಾತ್ಮನಿಂದ ಭಿನ್ನ ಅಲ್ಲ ಅವನ ಸ್ವಭಾವ ಅನ್ನುವುದನ್ನು ಶ್ರುತಿಯಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು ಪರಮಾತ್ಮನ ಜ್ಞಾನ ಅವನ ಬಲ ಅವನ ಶಕ್ತಿ ಅವನಿಂದ ಅಭಿನ್ನವಾಗಲಿ ಅವನ ಅವಯವಗಳೆಲ್ಲ ಅವನಿಂದ ಅಭಿನ್ನ ಅಂತೀರಲ್ಲ ಅದಕ್ಕೇನು ಪ್ರಮಾಣ ಎತ್ರ ಸಪ್ತ ಋಷಿನ್ ಅಂತ ಮತ್ತೊಂದು ಶ್ರುತಿ ಇದೆ ಋಷಿ ಇಂದ್ರಿಯಗಳು ಋಷಜ್ಞಾನೆ ಜ್ಞಾನ ಸಾಧನವಾದ ಇಂದ್ರಿಯಗಳನ್ನು ಋಷಿ ಅಂತ ಕರೀತಾರೆ ಮನಸ್ಸು ಬುದ್ಧಿ ಹಾಗೂ ಇನ್ನುಳಿದ ಐದು ಜ್ಞಾನೇಂದ್ರಿಯಗಳು ಅವುಗಳೆಲ್ಲ ಸಪ್ತ ಋಷಿಗಳು ಸಪ್ತ ಇಂದ್ರಿಯಗಳು ಅಂತ ಅರ್ಥ ಆ ಸಪ್ತ ಇಂದ್ರಿಯಗಳು ಯತ್ರ ಯಾವ ಪರಮಾತ್ಮನಲ್ಲಿ ಎತ್ತರ ಪರೇ ಯಾವ ಭಗವಂತನಲ್ಲಿ ಸಪ್ತ ಋಷಿನ್ ಸಪ್ತ ಇಂದ್ರಿಯಗಳು ಕೂಡ ಅಭಿನ್ನ ಎಂಬುದಾಗಿ ಹೇಳುತ್ತಾರೆ ಜ್ಞಾನಿಗಳು ಅಂತ ಶ್ರುತಿ ಹೇಳುತ್ತದೆ ಹಾಗಾದರೆ ಪರಮಾತ್ಮನಲ್ಲಿರುವ ಇಂದ್ರಿಯಗಳು ಬೇರೆಯಲ್ಲ ಭಗವಂತನು ಬೇರೆಯಲ್ಲ ಅನ್ನುವುದಕ್ಕೂ ಪ್ರಮಾಣವುಂಟು ವಿನಾ ದೋಷಾನ್ ಶ್ರುತಮ್ಧಾವಗಮ್ಯಂ ತಥಾಸ್ಮೃತಂ ಪರಮೇ ಸತ್ಯರೂಪಂ ದೋಷಗಳನ್ನು ಮಾತ್ರ ಎಲ್ಲಿಯಾದರೂ ವೇದದಲ್ಲಿ ಹೇಳಿದರೆ ಅದಕ್ಕೆ ಅರ್ಥವನ್ನು ಬೇರೆ ರೀತಿಯಲ್ಲಿ ತಿಳಿಯಬೇಕು ಕೇವಲ ಮೋಹ ಉಂಟು ಮಾಡುವುದಕ್ಕೆ ಅಯೋಗ್ಯರಿಗೆ ಮೋಹ ಉಂಟು ಮಾಡುವುದಕ್ಕೆ ಹಾಗೆ ಹೇಳಿರ್ತಾರೆ ಮೇಲ್ನೋಟಕ್ಕೆ ತೋರುವಂತೆ ಆದರೆ ನಿಜವಾದ ಅದರ ತಾತ್ಪರ್ಯ ಬೇರೆ ಇರ್ತದೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ದೇವರಿಗೆ ಜನ್ಮ ಇದೆ ಮರಣ ಇದೆ ಗಾಯ ಆಯಿತು ಬಿದ್ದ ಅತ್ತ ಹೀಗೇನಾದರೂ ಮೇಲ್ನೋಟಕ್ಕೆ ತೋರುವಂತೆ ಇದ್ದರೆ ಅದಕ್ಕೆ ನಿಜವಾದ ತಾತ್ಪರ್ಯವನ್ನು ಜ್ಞಾನಿಗಳಿಂದ ತಿಳಿಯಬೇಕು ಯಥಾಶ್ರತ ಅರ್ಥವನ್ನು ಸ್ವೀಕಾರ ಮಾಡಬಾರದು ಆದರೆ ಅದನ್ನು ಬಿಟ್ಟು ಇನ್ನುಳದ ಏನೇ ಗುಣಗಳನ್ನು ಹೇಳಿದರೂ ಕೂಡ ಆ ವಿಷಯದಲ್ಲಿ ಎಂದಿಗೂ ಸಂಶಯ ಲೋಕದಲ್ಲಿ ಅದು ಎಲ್ಲಿಯೂ ಅಸಂಭಾವಿತ ಆಗಿದ್ದರೂ ವಿರುದ್ಧಾಂತನಿಸಿದರೂ ಕೂಡ ಅಂತಹ ಗುಣಗಳನ್ನು ಭಗವಂತನಲ್ಲಿ ಇದೆ ಎಂಬುದಾಗಿ ತಿಳಿಯಿರಿ ಏಕಕಾಲದಲ್ಲಿ ಅಣುತ್ವ ಮಹತ್ವಗಳು ಅತೀ ಸೂಕ್ಷ್ಮ ರೂಪದಲ್ಲಿಯೂ ದೇವರಿದ್ದಾನೆ ವ್ಯಾಪ್ತನಾಗಿಯೂ ಇದ್ದಾನೆ ಇದು ಅಸಂಭಾವಿತ ನಮ್ಮ ದೃಷ್ಟಿಯಲ್ಲಿ ಆದರೆ ಶಾಸ್ತ್ರದಲ್ಲಿ ಅದನ್ನು ಹೇಳಿದ್ದಾರೆ ಭಗವಂತನ ಅಚಿಂತ್ಯ ಶಕ್ತಿಯಿಂದ ಅದು ಸಂಭಾವಿತ ಎಂಬುದಾಗಿಯೇ ತಿಳಿಯಬೇಕು ವಿನಾ ದೋಷಾನ್ ಶ್ರುತಮ್ಧಾವಗಮ್ಯಂ ತಥಾ ಸ್ಮೃತಂ ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದ್ದನ್ನು ಸತ್ಯ ಎಂಬುದಾಗಿಯೇ ಪರಮಾತ್ಮನ ವಿಷಯದಲ್ಲಿ ತಿಳಿಯಬೇಕು ನೈವಾ ಸತ್ಯಂ ಕೊಚಿತಸ್ಮಿನ್ ಪರೇಶಿ ಯಾವುದೂ ಅಸತ್ಯ ಅಲ್ಲ ಯಾಕೆ ಅಂದರೆ ಪೂರ್ಣಶಕ್ತೇ ಹೇ ಅಂತ ಹೇತು ಕೊಟ್ಟಿದ್ದಾರೆ ಪರಿಪೂರ್ಣವಾದ ಶಕ್ತಿ ಪರಮಾತ್ಮನಲ್ಲಿದೆ ಆದ್ದರಿಂದ ಅಂತ ಅಂತ ಇದೊಂದು ಶ್ರುತಿಯೇ ಇದು ಮತ್ತೆ ಇತಿ ವಿಶ್ವಂಭರ ಶ್ರುತಿ ಹಾಗಾದರೆ ದೇವರಲ್ಲಿ ಅಚಿಂತ್ಯ ಶಕ್ತಿ ಇದೆ ಎನ್ನುವುದಕ್ಕೂ ಇದು ಪ್ರಮಾಣ ಅಚಿಂತ್ಯ ಶಕ್ತಿಯಿಂದ ಎಲ್ಲ ವಿರುದ್ಧವಾದದ್ದನ್ನು ನಿರ್ವಾಹ ಮಾಡಬೇಕು ಅನ್ನುವುದಕ್ಕೂ ಇದು ಪ್ರಮಾಣ ತಸ್ಮಾದ್ ಏಕಸ್ಮಿನ್ನಪಿ ಶರೀಟ್ ನೋಡಿ ನಾನು ನಿನ್ನೆ ಹೇಳಿದೆ ಇದೆಲ್ಲ ಪೂರ್ವಪೀಠಿಕೆ ಅವರಿಗೆ ಕೊನೆಗೆ ಹೇಳಬೇಕಾದದ್ದು ಇದೊಂದೇ ವಾಕ್ಯ ಈ ಹಿಂದಿನ ಭಾಗವತ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕಾದದ್ದು ಇದೊಂದು ವಾಕ್ಯ ತಸ್ಮಾದ ಏಕಸ್ಮಿನ್ನಪಿ ಶರೀರೇ ಭೇದಾಭೇದ ಪ್ರಭವಾಪ್ಯಯೌ ಯುಜೇತೇ ಇಷ್ಟು ಹೇಳಬೇಕಾಗಿದೆ ಶ್ರೀಮುದಾಚಾರ್ಯ ಶರೀರ ಒಂದೇ ಪ್ರತಿಕ್ಷಣದಲ್ಲಿ ಶರೀರದಲ್ಲಿ ಹುಟ್ಟು ಸಾವುಗಳಿವೆ ಹುಟ್ಟು ಸಾವುಗಳಿವೆ ಅಂದರೆ ಹಿಂದಿನ ಕ್ಷಣದಲ್ಲಿ ಹುಟ್ಟಿದ ಶರೀರ ಹಿಂದಿನ ಕ್ಷಣದಲ್ಲಿ ನಷ್ಟವಾಗಿ ಹೋದರೆ ಅಥವಾ ಮುಂದಿನ ಕ್ಷಣದಲ್ಲಿ ನಷ್ಟವಾದರೆ ಹೊಸ ಶರೀರವೇ ಬಂತೆ ಹೊರತು ಒಂದೇ ಶರೀರಕ್ಕೆ ಹುಟ್ಟು ಸಾವುಗಳು ಬಂದಾಗೆ ಎಲ್ಲಿ ಆಯಿತು ಅಂತನಬೇಡಿ ಹಿಂದಿನ ಶರೀರ ಈ ಶರೀರ ಮುಂದಿನ ಕ್ಷಣದ ಶರೀರ ಎಲ್ಲ ಶರೀರವೂ ಒಂದೇ ಮುಂದಿನ ಶರೀರ ಮುಂದಿನ ಜನ್ಮದ್ದಲ್ಲ ಮತ್ತೆ ಈ ಜನ್ಮದಲ್ಲಿಯೇ ಪ್ರತಿ ಕ್ಷಣದಲ್ಲಿರುವ ಒಂದೇ ಆ ಶರೀರದಲ್ಲಿರುವ ಧರ್ಮಗಳು ಮಾತ್ರ ಬದಲಾಗ್ತಾ ಹೋಗ್ತವೆ ವಿಶಿಷ್ಟದಲ್ಲಿ ಬದಲಾವಣೆ ಇದೆ ವಿಶೇಷವಾದ ಶರೀರ ಮಾತ್ರ ಬಂದ ಆದ್ದರಿಂದ ಒಂದೇ ಶರೀರ ಆದರೆ ಆ ಶರೀರದಲ್ಲಿ ವೃದ್ಧಿಹ್ರಾಸಗಳೆಲ್ಲ ಆಗ್ತದೆ ಆದ್ದರಿಂದಾಗಿ ಶರೀರದ ಉತ್ಪತ್ತಿ ವಿನಾಶಗಳು ಪ್ರತಿಕ್ಷಣದಲ್ಲಿ ಆಗ್ತದೆ ಅಂತ ಭಾಗವತದಲ್ಲಿ ಹೇಳಿದ್ದು ಸರಿಯಾದದ್ದು ಸಂಗತವಾದದ್ದು ಎಂಬುದಾಗಿ ತಿಳಿಸ್ತಾರೆ ನಚ ವಿರೋಧ ಭೇದ ಅಭೇದಗಳು ಎರಡೂ ಭೇದಾಭೇದ ಇರೋದರಿಂದ ಹುಟ್ಟು ಸಾವುಗಳು ಹುಟ್ಟು ಸಾವು ಇವುಗಳೆಲ್ಲ ಏಕಕಾಲಕ್ಕೆ ಇರೋದು ಹೇಗೆ ಒಂದೇ ವಸ್ತುವಿಗೆ ಅಂದರೆ ನಚ ವಿರೋಧ ಸ್ಥೂಲ ಸೂಕ್ಷ್ಮವತ್ತು ಒಂದೇ ವಸ್ತು ಸ್ಥೂಲ ಸೂಕ್ಷ್ಮ ಅಂತೆಲ್ಲ ವ್ಯವಹಾರ ಮಾಡ್ತೇವೆ ಹೇಗೆ ಈ ದೊಡ್ಡದಾದಂತಹ ಭವನದ ಮುಂದೆ ಈ ಸಣ್ಣ ಪೀಠ ಇದು ಸೂಕ್ಷ್ಮ ಈ ಸಣ್ಣ ಕಲ್ಲಿಗಿಂತಲೂ ಇದು ದೊಡ್ಡದು ಸಣ್ಣದಕ್ಕಿಂತಲೂ ದೊಡ್ಡದು ದೊಡ್ಡದಕ್ಕಿಂತ ಸಣ್ಣದು ಏಕಕಾಲದಲ್ಲಿ ಇದು ದೊಡ್ಡದೂ ಹೌದು ಸಣ್ಣದೋ ಹೌದು ಹೇಗೆ ಅಂದರೆ ಇದೇನು ದೊಡ್ಡದೋ ಸಣ್ಣದೂ ಆಗೋದಿಲ್ಲ ಇದ್ದಷ್ಟೇ ಇರ್ತದೆ ಚಿಕ್ಕದಕ್ಕಿಂತ ದೊಡ್ಡದು ದೊಡ್ಡದಕ್ಕಿಂತ ಸಣ್ಣದು ದೇವರ ವಿಷಯದಲ್ಲಿ ಹೀಗಲ್ಲ ಮತ್ತೆ ಅವನಲ್ಲಿರುವುದು ಬೇರೆ ಆದರೆ ಏಕ್ ಇದು ಲೌಕಿಕವಾದ ಘಟಪಟಾದಿ ವಸ್ತುಗಳಲ್ಲಿ ಏಕಕಾಲದಲ್ಲಿ ಸ್ಥೌಲ್ಯ ಸೂಕ್ಷ್ಮಗಳು ಹೇಗೆ ಬೇರೆ ಬೇರೆ ವಸ್ತುಗಳ ದೃಷ್ಟಿಯಿಂದ ನಾವು ಕೂಡಿಸಬಹುದು ಹಾಗೆ ಇಲ್ಲಿಯೂ ಕೂಡ ಈ ಭೇದ ಅಭೇದಗಳನ್ನು ವಿಶೇಷ ಬಲದಿಂದ ನಾವು ಕೂಡಿಸಬಹುದು ಸೃಷ್ಟಿ ಹಾಗೂ ಪ್ರಲಯಗಳನ್ನು ಕೂಡಿಸಬಹುದು ಎಂಬುದಾಗಿ ತಿಳಿಸಿಕೊಡ್ತಾರೆ ಇಲ್ಲಿ ವ್ಯಾಖ್ಯಾನದಲ್ಲಿ ತಾಮ್ರಪರ್ಣಿ ಆಚಾರ್ಯರು ಅಭಿಪ್ರಾಯಪಡೋದು ಅಂದರೆ ಏಕಕಾಲದಲ್ಲಿ ಪ್ರಭಾವ ಅಪ್ಪ್ಯಯಗಳ ಪ್ರಸಕ್ತಿಯೇ ಇಲ್ಲ ಅದನ್ನು ಹೇಗೆ ಹೊ ಹೊಂದಿಸ್ಬೇಕಾಕೆ ಮೊದಲು ಪ್ರಭವ ಆಮೇಲೆ ಅಪ್ಪೇಯ ಅಲ್ಲ ಶರೀರ ಆ ಒಂದೇ ಶರೀರಕ್ಕೆ ವೃದ್ಧಿಯಾದರೆ ಪ್ರಭಾವ ಅಂತೀರಿ ಹ್ರಾಸವಾದರೆ ಅಪ್ಪ್ಯಯ ಅಂತೀರಿ ವೃದ್ಧಿ ಹ್ರಾಸಗಳು ಏಕಕಾಲಕ್ಕೆ ಆಗ್ತಾ ಇರ್ತದೆ ಮನುಷ್ಯನಿಗೆ ವೃದ್ಧಿ ಹ್ರಾಸ ಎರಡೂ ಆಗ್ತಿರ್ತದೆ ಊಟ ಮಾಡ್ತಿರ್ತಾನೆ ಅಂದಮೇಲೆ ವೃದ್ಧಿ ಆಗ್ತಿರ್ತದೆ ಆದರೆ ವಯಸ್ಸು ಆಗ್ತಿರ್ತದೆ ಒಂದರ್ಥದಲ್ಲಿ ಹ್ರಾಸವು ಸೂಕ್ಷ್ಮವಾಗಿ ನಡೆದಿರ್ತದೆ ಹ್ರಾಸವಾಗಿದೆ ಎನ್ನುವುದಕ್ಕೆ ನಾಶವಾಗಿದೆ ಅಂತೂ ಅನ್ನಲೇಬೇಕು ವೃದ್ಧಿ ಆಗ್ತದೆ ಅನ್ನೋದಕ್ಕೆ ಆ ದೃಷ್ಟಿಯಲ್ಲಿ ಇವನ ಉತ್ಪತ್ತಿಯಾಗಿದೆ ಅಂತೂ ಅನ್ನಬೇಕು ಏಕಕಾಲದಲ್ಲಿ ಉತ್ಪತ್ತಿ ವಿನಾಶಗಳು ಬಂತು ವಿವಕ್ಷಾಭೇದ ಈ ತರಹದ ವಿಶೇಷ ಅಂಶಗಳ ಸೇರ್ಪಡೆಯಾದದ್ದರಿಂದ ಉತ್ಪತ್ತಿ ಕೆಲವು ಅಂಶಗಳು ಹೋದದ್ದರಿಂದ ನಾಶ ಹೀಗೆ ವಿವಕ್ಷಾಭೇದದಿಂದ ಉತ್ಪತ್ತಿ ನಾಶಗಳನ್ನು ಏಕಕಾಲದಲ್ಲಿ ಹೊಂದಿಸಬಹುದು ಅಂತಾರೆ ಯುಗಪದೇವ ಕೇನಚಿದ ಆಯಾಸಾದಿನ ದೇಹಸ್ಯ ಅಪಚಯ ಬೇಕದು ಉಪಚಯ ಅಲ್ಲ ಕೇನಚಿದ ಅನ್ನಾದಿನ ಈ ರೀತಿಯಾಗಿ ಏಕಕಾಲದಲ್ಲಿ ವೃಜಹ್ರಾಸಗಳನ್ನು ಹೊಂದಿಸುವುದಕ್ಕೆ ಸಾಧ್ಯ ಇದೆ ಎಂಬುದಾಗಿ ತಿಳಿಸಿಕೊಡ್ತಾರೆ ಬಹಳ ಕಠಿಣವಾದಂತಹ ವಿಷಯ ಸ್ವಲ್ಪ ಬೇಸರವಾಗಿರ್ಬೋದು ಮುಂದೆ ಗುಣೈರ್ಗುಣಾನುಪಾದ ಯಥಾಕಾಲಿ ಮುಂಚತಿ ನ ತೇಷು ಸಜ್ಜತೆ ಯೋಗಿ ಗೋಭಿರ್ಗಾಯವ ಗೋಪತಿ ಅಗ್ನಿಯಿಂದ ಕಲಿತದ್ದೇನು ಅಂತ ಇಲ್ಲಿವರೆಗೆ ಹೇಳಿದರು ಅಗ್ನಿಯ ಜ್ವಾಲೆ ಸತತವಾಗಿ ಬರ್ತಾ ಇದ್ದರೂ ಜ್ವಾಲೆಗಳಲ್ಲಿ ಭೇದ ಇದ್ದಾಗೆ ನಮ್ಮ ದೇಹದಲ್ಲಿ ಭೇದ ಇದೆ ಅರ್ಥಾತ್ ಭೇದಾಭೇದ ಇದೆ ಪ್ರತಿಕ್ಷಣಗಳಲ್ಲಿ ಉತ್ಪತ್ತಿ ವಿನಾಶಗಳಿದೆ ನಮಗೆ ಅದರ ಕಲ್ಪನೆ ಬರೋದಿಲ್ಲ ಎಲ್ಲ ಗಲಾಟೆಯಲ್ಲಿ ಏನು ಕಲಿಬೇಕು ಅನ್ನೋದನ್ನು ಮರೆತು ಅದನ್ನು ನೆನಪಿಟ್ಟುಕೊಳ್ಳಿ ಕಲಿಬೇಕಾದದ್ದಿಷ್ಟೇ ನಮ್ಮ ದೇಹ ಶಾಶ್ವತ ಅಲ್ಲ ಪ್ರತಿಕ್ಷಣದಲ್ಲಿ ಹೊಸ ಹೊಸ ಜ್ವಾಲೆ ಬಂದಂತೆ ನಮ್ಮ ದೇಹದಲ್ಲಿ ವಿಕಾರ ಪ್ರತಿಕ್ಷಣದಲ್ಲಿ ಆಗ್ತಾ ಇದೆ ಒಂದೊಮ್ಮೆ ದೀಪ ಶಾಂತವಾಗುವ ಹಾಗೆ ಈ ದೇಹವು ಶಾಂತವಾಗ್ತದೆ ಇಂತಹ ಅನಿತ್ಯವಾದ ಅಶಾಶ್ವತವಾದ ಅಸ್ಥಿರವಾದ ವಿಕಾರ ಇರುವ ದೇಹದಲ್ಲಿ ಬಹಳ ಅಭಿಮಾನವನ್ನು ಮಾಡಬಾರದು ಇದು ಸ್ಥಿರ ಅಲ್ಲ ಅನ್ನುವ ಭಾವನೆಯಿಂದ ವೈರಾಗ್ಯವನ್ನು ತಾಳಬೇಕು ಅಂತ ಅಗ್ನಿಯಿಂದ ಕಲಿತೆ ಅಗ್ನಿಯಿಂದ ಕಲಿತಕ್ಕೆ ತಗ ಬಿಸಿಯಾಗುವಷ್ಟು ವಿಷಯ ಇದೆ ಗುಣೈರ್ಗುಣಾನುಪಾದತ್ತೆ ಯಥಾಕಾಲಂ ವಿಮುಂಚತಿ ಸೂರ್ಯನಿಂದ ಏನು ಕಲಿತೆ ಇನ್ನಷ್ಟು ಬಿಸಿ ಆಗ್ತಿದೆ ಅಂತ ತಿಳಿಬೇಡಿ ಇದು ಸ್ವಲ್ಪ ಸುಲಭ ಇದೆ ಗುಣೈರ್ಗುಣಾನುಪಾದತೆ ಯಥಾಕಾಲಮ ವಿಮುಂಚತಿ ಬೇಸಿಗೆಯಲ್ಲಿ ನೀರು ತಗೊಳ್ತಾನೆ ಮಳೆಗಾಲ ಬಂದಾಗ ಬಿಟ್ಬಿಡ್ತಾನೆ ಅಷ್ಟೇ ಯಾವಾಗ ಬೇಕೋ ಆಗ ವಿಷಯಗಳ ಭೋಗವನ್ನು ಮಾಡ್ತಾನೆ ವಿಹಿತವಾದ ದೇಶ ಇತ್ತು ವಿಹಿತ ಕಾಲ ವಿಹಿತ ವಸ್ತುಗಳಿದ್ದರೆ ಭೋಗ ಮಾಡ್ತಾನೆ ನಿಷಿದ್ಧ ದೇಶ ಕಾಲ ವಸ್ತುಗಳಿದ್ರೆ ಬಿಟ್ಟುಬಿಡ್ತಾನೆ ಎರಡಕ್ಕೂ ಸಿದ್ಧ ಸ್ನೇಹಕ್ಕೂ ಸಿದ್ಧ ಸಮರಕ್ಕೂ ಸಿದ್ಧ ಅಂತ ಹಾಗೆ ವಿಹಿತವಾದ ಕಾಲದಲ್ಲಿ ಭೋಗವನ್ನು ಮಾಡ್ತಾನೆ ಬೇಸಿಗೆಯಲ್ಲಿ ನೀರನ್ನು ತೆಗೆದುಕೊಂಡ ನೀರು ಅಂದರೆ ಭೋಗ್ಯವಾದ ವಸ್ತುವಿನ ಸಂಕೇತ ಬೇಕಾದಷ್ಟು ನೀರನ್ನು ತಾನು ತಗೊಳುತ್ತಾನೆ ನನಗೇ ಬೇಕು ಅಂತ ಇಟ್ಕೊಂಡ್ಬಿಡೋದಿಲ್ಲ ಸೂರ್ಯ ಮತ್ತೆ ಮಳೆಗಾಲ ಬಂದಾಗ ಬಿಟ್ಟುಬಿಡ್ತಾನೆ ಅಷ್ಟೇ ನಿರಭಿಮಾನನಾಗಿ ದಬ ದಬದಬ ಅಂತ ಸುರಿಸಿಬಿಡ್ತಾನೆ ನಾನಿಷ್ಟು ಶ್ರಮಪಟ್ಟುಗಳಿಸಿದ್ದು ಅಂತ ಇಟ್ಕೊಂಡ್ಬಿಡೋದಿಲ್ಲ ಹಾಗೆ ನಾವು ಕೂಡ ವಿಷಯಗಳನ್ನು ಯೋಗ್ಯವಾದ ರೀತಿಯಲ್ಲಿ ವಿಹಿತ ದೇಶಕಾಲಗಳಲ್ಲಿ ಭೋಗ ಮಾಡಬೇಕು ನಿಷಿದ್ಧವಾದ ದೇಶಕಾಲಗಳಲ್ಲಿ ಪರಿತ್ಯಾಗ ಮಾಡಬೇಕು ಅನ್ನುವುದನ್ನು ನಾನು ಕಲತೆ ಬುದ್ಧಿ ಸಂಸ್ಥೇನ ಭೇದೇನ ವ್ಯಕ್ತಸ್ಥೈವ ತದ್ಗತಃ ಲಕ್ಷತೆ ಸ್ಥೂಲಮತಿಭಿ ಆತ್ಮ ಚಾಂಬುಸ್ಥಿತರ್ಕವತ್ ಸೂರ್ಯನಿಂದಲೇ ಇನ್ನೊಂದು ಕಲತೆ ಈಗ ಸೂರ್ಯನನ್ನು ನೋಡಿದೆ ಮೇಲೆ ಮೇಲೆ ನೋಡಿದಾಗ ನನಗನಿಸ್ತು ನೀರನ್ನು ತೆಗೆದುಕೊಳ್ತಾನೆ ಮತ್ತೆ ಬಿಡ್ತಾನೆ ನಾವು ಹಾಗೆ ಬೇಕಾದಾಗ ವಿಷಯಗಳನ್ನು ತೊಗೋಬೇಕು ಯಾವಾಗಲೂ ವಿಷಯಗಳ ಭೋಗದಲ್ಲೇ ಆಸಕ್ತರಾಗಬಾರ್ದು ದ್ವಾದಿಶಿ ದಶಮಿ ತಿಥಿ ತೊಗೊಳ್ರಿ ಬೇಕಾದಷ್ಟು ತೊಗೊಳ್ರಿ ಏಕಾದಶಿ ಬಿಟ್ಬಿಡ್ರಿ ಏಕಾದಶಿನೂ ತೊಗೋಬೇಕು ಅಂತನಬೇಡ್ರಿ ಏಕಾದಶಿ ಬಿಡೋ ಕಾಲ ಅದು ಮಳೆಗಾಲ ಇದ್ದಾಗೆ ಅಂದರೆ ಇನ್ನೊಬ್ರಿಗೆ ಕೊಡ್ಲಿಕ್ಕೆ ಹೋಗಬೇಡ್ರಿ ಮತ್ತೆ ನೀವು ಬಿಡ್ರಿ ಅನ್ನೋದ್ರೊಳಗೆ ತಾತ್ಪರ್ಯ ಅಷ್ಟೆ ಆದರೆ ಕೆಳಗೆ ನೋಡಿದೆ ಸೂರ್ಯನ ಅಂದರೆ ಯಾಕಂದರೆ ಇವೆರಡೂ ನೋಡ್ಬೇಕಲ್ಲ ನೀರು ನೋಡ್ತಾ ಇದ್ದ ಆ ನೀರು ಎವಾಬ್ರೇಟ್ ಆಗಿ ಹೋಗ್ತಾಯಿತ್ತು ಹೀಗಾಗಿ ಅದರಿಂದ ಇದನ್ನು ಕಲಿತಾ ಆದರೆ ಅದನ್ನು ನೋಡುವಾಗ ನೀರಿನೊಳಗೆ ಇನ್ನೊಂದು ಕಾಣಿಸ್ತೀವನಿಗೆ ಸೂರ್ಯನ ಪ್ರತಿಬಿಂಬ ಅದನ್ನು ನೋಡಿದಾಗ ದೇವರ ಬಗ್ಗೆ ತಿಳಿದುಕೊಂಡ ನಿನ್ನೆ ಒಂದು ಮಾತು ತಿಳಿದಿದ್ದೀರಿ ಕೆಲವನ್ನು ನಾವು ಕಲಿಯೋದು ಇನ್ನು ಕೆಲವನ್ನು ನೋಡಿ ದೇವರು ಹೀಗಿದ್ದಾನೆ ಅಂತ ತಿಳಿಯೋದು ಆ ತಿಳಿಯೋದರಕ್ಕೆ ಪ್ರಯತ್ನ ಮಾಡ್ತಾನೆ ನೀರಿನಲ್ಲಿ ಪ್ರತಿಬಿಂಬ ಇದೆ ಅದು ಗುಂಡಾಗಿದೆ ನೀರು ಅಳಗಾಡಿದರೆ ಆದರೆ ಸೂರ್ಯ ಸ್ಥಿರವಾಗಿದ್ದಾನೆ ಅವನಿಗೆ ಯಾವ ಚಲನ ಇಲ್ಲ ನೀರು ಚಂಚಲ ಆದದ್ದಕ್ಕೆ ಪ್ರತಿಬಿಂಬ ಚಂಚಲವಾಗಿ ತೋರ್ತದೆ ನೀರು ಜಡ ಅದರಲ್ಲಿ ಬಿದ್ದ ಈ ಪ್ರತಿಬಿಂಬವೂ ಜಡ ಆದರೆ ಈ ರೀತಿ ಸೂರ್ಯ ಇದ್ದ ಹಾಗೆ ಸೂರ್ಯ ಇಲ್ಲ ಸೂರ್ಯ ಅದರೊಳಗಿರುವ ಸೂರ್ಯ ದೇವತೆ ಬೇರೆಯೇ ಇದ್ದಾನೆ ಅವನಿಗೆ ಎಲ್ಲ ಅವಯವಗಳಿವೆ ಅವನು ಚೇತನ ಆದರೆ ಅವನ ಆಶ್ರಯವಾದದ್ದು ಮಂಡಲ ಆ ಮಂಡಲದ ಪ್ರತಿಬಿಂಬ ಈ ಪ್ರತಿಬಿಂಬ ಚಲನ ಹೊಂದಿದರೆ ಅಜ್ಞಾನಿಗಳು ಸೂರ್ಯನಿಗೂ ಚಲನ ಇದೆ ಅಂತ ತಿಳಿತಾರೆ ಸೂರ್ಯನಿಗೂ ಜಾಡ್ಯ ಇದೆ ಅವನು ಈ ನೀರಿನಂತೆ ಪ್ರತಿಬಿಂಬದಂತೆ ಜಡ ಅಂತ ಭಾವಿಸ್ತಾರೆ ಆ ರೀತಿ ಭಾವಿಸುವವರೇ ಜಡ ಅವರಿಗೆ ತಿಳುವಳಿಕೆ ಇಲ್ಲ ಹಾಗೆ ಜೀವರಲ್ಲಿ ದೇವರಿದ್ದಾನೆ ಜೀವರ ಮನಸ್ಸಿನಲ್ಲಿ ದೇವರಿದ್ದಾನೆ ಅಂತರ್ಯಾಮಿಯಾಗಿ ಪ್ರೇರಕನಾಗಿ ಭಗವಂತ ಇದ್ದಾನೆ ಆದರೆ ಅವನಿಗೆ ಮಾತ್ರ ಯಾವ ದೋಷಗಳಿಲ್ಲ ಆದರೆ ಜೀವನಿಗೆ ದೋಷಗಳಿವೆ ಎನ್ನುವುದಕ್ಕೆ ದೇವರಿಗೂ ಹೀಗೇ ಇರಬಹುದು ತಿಳಿತಾರೆ ನೀರಿನಲ್ಲಿರುವ ಚಾಂಚಲ್ಯವನ್ನು ಕಂಡು ದೇವರ ಸೂರ್ಯನಲ್ಲಿ ಚಾಂಚಲ್ಯವಿದೆ ಅಂತ ಅಜ್ಞಾನಿಗಳು ತಿಳಿಯುವಂತೆ ಜೀವರಲ್ಲಿ ಸುಖ ದುಃಖಾದಿಗಳಿವೆ ಎನ್ನುವುದಕ್ಕಾಗಿ ಭಗವಂತನಿಗೂ ವೈಶಯಿಕ ಸುಖವೋ ಅಥವಾ ದುಃಖಗಳೋ ನಮ್ಮಂತೆ ಅವನಿಗೂ ಇದೆ ಯಾಕೆ ನಮ್ಮೊಳಗಿದ್ದಾನೆ ಅಂದಮೇಲೆ ನಮ್ಮ ಹಾಗೆ ಅವನಿಗೂ ಇರಬಹುದು ಅಂತ ತಿಳಿತಾರೆ ಅದು ಭ್ರಾಂತಿ ತಪ್ಪು ಹಾಗೆ ತಿಳಿಯಬಾರದು ಅಂತ ನಾನು ಕಲಿತೆ ಅದನ್ನು ಹೇಳ್ತಾರೆ ಈ ಶ್ಲೋಕದಲ್ಲಿ ಬುದ್ಧಿ ಸಂಸ್ಥೇನ ಭೇದೇನ ವ್ಯಕ್ತಸ್ಥ ಇವ ತದ್ಗತಃ ಲಕ್ಷತೆ ಸ್ಥೂಲಮತಿಭಿ ಆತ್ಮ ಚಾಂಬುಸ್ಥಿತರ್ಕವತ್ ಬುದ್ಧಿ ಸಂಸ್ಥ ಶ್ಲೋಕದ ಅರ್ಥ ಆಮೇಲೆ ಹೇಳ್ತೇನೆ ಭಾಗವತದ್ದು ಮೊದಲು ತಾತ್ಪರ್ಯ ಬುದ್ಧಿಸಂಸ್ಥ ಸ್ವಾತ್ಮಭೇದೋ ವ್ಯಕ್ತಸ್ಥೋ ಜೀವಉ ಆತ್ಮಭೇದ ಇದು ಬುದ್ಧಿಸಂಸ್ಥವಾಗಿದೆ ಆತ್ಮಭೇದ ಅಂದರೆ ಆತ್ಮ ಅಂದರೆ ಪರಮಾತ್ಮ ಭೇದ ಅಂದರೆ ತಪ್ಪು ತಿಳುವಳಿಕೆ ವಸ್ತು ಇದ್ದಂತೇನೆ ತಿಳಿದರೆ ವಸ್ತುವಿಗೂ ಜ್ಞಾನಕ್ಕೂ ಒಂದು ತರಹದ ಏಕರೂಪತೆ ಬಂದಂತೆ ಅದು ಅಭೇದ ಬಂದಂತೆ ವಸ್ತು ಒಂದು ತರಹ ಜ್ಞಾನ ಮತ್ತೊಂದು ರೀತಿಯಲ್ಲಿ ಬಂದರೆ ಜ್ಞಾನವೇ ಬೇರೆ ರೀತಿಯಾಗಿ ಬರ್ತಾ ಇದೆ ವಸ್ತು ಇನ್ನೊಂದೇ ರೀತಿಯಲ್ಲಿದೆ ಅದು ಭೇದ ಹಾಗಾದರೆ ಭೇದ ಅಂದರೆ ಭ್ರಾಂತಿಯಲ್ಲಿ ಆತ್ಮಭೇದ ಭಗವಂತನ ಬಗ್ಗೆ ತಪ್ಪು ತಿಳುವಳಿಕೆ ನಮಗೆ ಬರುತ್ತೆ ಸಜ್ಜನರಾಗಿದ್ದರೆ ಆ ತಪ್ಪು ತಿಳುವಳಿಕೆ ಅವರ ಸ್ವರೂಪದಲ್ಲಿರೋದಿಲ್ಲ ಹೊರಗಿರ್ತದೆ ಬಾಹ್ಯವಾದ ಮನಸ್ಸಿನಲ್ಲಿ ಇರ್ತದೆ ಬುದ್ಧಿ ಸಂಸ್ಥಸ್ತ್ವಾತ್ಮ ಭೇದ ಈ ಪರಮಾತ್ಮನ ಬಗ್ಗೆ ತಪ್ಪು ತಿಳುವಳಿಕೆ ಇವನಿಗೆ ಮನಸ್ಸಿಗೆ ಬರ್ತದೆ ಸ್ವರೂಪದಲ್ಲಿ ಯಥಾರ್ಥ ಜ್ಞಾನ ಇದೆ ಸಜ್ಜನನಿಗೆ ಆದರೆ ಬಾಹ್ಯ ಮನಸ್ಸಿನಲ್ಲಿ ಮಾತ್ರ ಭಗವಂತನ ಬಗ್ಗೆ ತಪ್ಪು ತಿಳುವಳಕೆ ಬರ್ತದೆ ಸರಿ ಭಾಗವತದಲ್ಲಿ ಇನ್ನೊಂದು ಶಬ್ದ ಬಂದಿದೆ ವ್ಯಕ್ತಸ್ಥ ಅಂದರೆ ಏನು ವ್ಯಕ್ತ ಅಂದರೆ ಕಾಣುವ ಶರೀರ ಶರೀರದೊಳಗೆ ಜೀವ ಇದ್ದಾನೆ ಜೀವ ವ್ಯಕ್ತ ಅಲ್ಲ ವ್ಯಕ್ತಸ್ಥ ವ್ಯಕ್ತವಾದ ಶರೀರದೊಳಗಿದ್ದವ ಜೀವ ಮಾತ್ರ ಅವ್ಯಕ್ತ ಅನುಮಾನದಿಂದ ತಿಳಿಯಬೇಕು ಅವನನ್ನು ಇನ್ನೊಬ್ಬ ಜೀವನನ್ನು ತನಗೆ ತಾನು ಪ್ರತ್ಯಕ್ಷ ಇನ್ನೊಬ್ಬ ಜೀವ ಅವ್ಯಕ್ತ ಆದರೆ ಅವನ ಮಾತ್ರ ವ್ಯಕ್ತ ಆದ್ದರಿಂದ ಜೀವನಿಗೆ ವ್ಯಕ್ತಸ್ಥ ಅಂತ ಕರೀತಾರೆ ವ್ಯಕ್ತಸ್ಥ ಜೀವ ಉಚ್ಯತೆ ತೇನೈವ ಸಹ ಸಂಸ್ಥಾನಾತ್ ಪರಾತ್ಮ ಸ್ಥೂಲ ಬುದ್ಧಿಭಿಹಿ ಜೀವವಲ್ಲಕ್ಷತೆ ವಿಷ್ಣು ಪರಾತ್ಮನಾದ ವಿಷ್ಣು ಜೀವನ ಜೊತೆಗೆ ಇದ್ದ ಕಾರಣ ಜೀವನಂತೆ ಸುಖದುಃಖ ಭಾಗಿಯಾಗಿದ್ದಾನೆ ಅಂತ ಅಜ್ಞಾನಿಗಳು ತಿಳಿತಾರೆ ಹೇಗೆ ಯಥೈವ ಅಂಬುಸ್ಥಿತ ನೀರಿನಲ್ಲಿರುವ ಸೂರ್ಯನನ್ನು ನೀರಿನಲ್ಲಿ ಚಾಂಚಲ್ಯ ಕಂಡದ್ದಕ್ಕೆ ಸೂರ್ಯನಲ್ಲಿಯೂ ಚಾಂಚಲ್ಯವನ್ನು ತಿಳಿಯುತ್ತಾರೋ ಹಾಗೆ ಪರಮರ್ಕಃ ಪಾರಿಮಾಣತ್ ಅಥವಾ ಪರಾರ್ಕ ಪಾರಿಮಾಂಡಲ್ಯಾತ್ ವರ್ತುಲತ್ವಾ ತಥಾ ಅರ್ಕಸ್ವರೂಪಾನಿಜ್ಞೇ ಶಿರಃಪಾದಿ ವರ್ಜಿತ ಅಚೇತನಶ್ಚ ಕಲ್ಪೇತ ತತ್ತೇಜೋ ಮಾತ್ರದರ್ಶಿಭಿ ಅಜ್ಞಾನಿಗಳು ಸೂರ್ಯನ ಸ್ವರೂಪವನ್ನು ನಿಜವಾಗಿ ತಿಳಿಯದೇ ಇದ್ದವರು ಸೂರ್ಯನಿಗೂ ಪಾರಿಮಂಡಲ್ಯ ಇದೆ ಪಾರಿಮಂಡಲ್ಯ ಅಂದರೆ ಇಲ್ಲಿ ಪರಮಾಣುವಿನ ಪರಿಮಾಣ ಅಂತ ಅರ್ಥಲ್ಲ ಸಣ್ಣ ಪರಿಮಾಣ ಅಂತ ಇಷ್ಟೇ ತಾತ್ಪರ್ಯ ಅಷ್ಟು ಸಹಸ್ರಾರು ಯೋಜನ ವಿಸ್ತೀರ್ಣವಾದಂತಹ ಸೂರ್ಯಮಂಡಲ ಇದ್ದರೆ ಇಷ್ಟೇ ಸೂರ್ಯಮಂಡಲ ಇದೆ ಅಂತ ತಿಳ್ಕೊಂಡ್ಬಿಡ್ತಾರೆ ಅಜ್ಞಾನಿಗಳು ಕೈ ಕಾಲು ಕಣ್ಣು ಏನಿಲ್ಲ ಸೂರ್ಯನಿಗೆ ಸೂರ್ಯ ಹೇಗಿದ್ದಾನೆ ಗುಂಡಿದ್ದಾನೆ ಅಂತ ತಿಳಿತಾರೆ ಸೂರ್ಯ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡುವುದಕ್ಕೆ ಹೋದ ಅಂದರೆ ಹೀಗೆ ಒಂದು ಗಾಲಿ ಉಳಿಸಿದ ಗುಡುಗುಗಳು ಉಳ್ಕೋತ್ವ ಅಂತ ತಿಳ್ಕೊಂಡ್ಬಿಡ್ತಾರೆ ಅಲ್ಲ ಅವನಿಗೂ ಚೆನ್ನಾಗಿ ಕೈಕಾಲೆಲ್ಲ ಇದೆ ಆದರೆ ಈ ಮಂಡಲನೇ ಸೂರ್ಯ ಅಂತ ಅಜ್ಞಾನಿಗಳು ತಿಳಿದು ಈ ಪ್ರತಿಬಿಂಬ ನೋಡಿ ಇವನೇ ಸೂರ್ಯ ಅಂತ ತಿಳಿತಾರೆ ಶಿರಪ್ಪಾದಾದಿ ವರ್ಜಿತ ಅಚೇತನ ಹೀಗೆಲ್ಲ ತಿಳೀತಾರೆ ಆದರೆ ಅದು ತಪ್ಪು ಹೇಗೋ ಹಾಗೆ ಜೀವನಂತೆ ಪರಮಾತ್ಮನಿಗೂ ಕೂಡ ದುಃಖಾದಿಗಳಿವೆ ಅಂತ ತಿಳಿಯುವುದು ಹಾಗೇ ತಪ್ಪು ಸೂರ್ಯ ದೇಹ ಭಿನ್ನಂತೂ ತೇಜೋಮಂಡಲ ಮೇವತು ದೃಶ್ಯತೆ ಸ್ಥೂಲಮತಿಭಿ ಏವಮೇವ ಜನಾರ್ದನ ಇದು ಪ್ರಭಾಸಕೇ ಪ್ರಭಾಸಕ ಅಂತ ಒಂದು ಗ್ರಂಥ ಈ ಆಭಾಸಗಳು ಪ್ರತಿಬಿಂಬಗಳು ಯಾವ ರೀತಿ ತೋರ್ತವೆ ಅದರಿಂದ ಏನೆಲ್ಲ ಅನರ್ಥವಾಗತ್ತೆ ಅದರ ದೃಷ್ಟಾಂತದಿಂದ ಇನ್ನೆಲ್ಲ ನಾವು ಏನು ತಪ್ಪು ತಿಳಿಯಬಹುದು ಇದರ ಬಗ್ಗೆನೇ ಹೇಳುವಂತಹ ಒಂದು ಪ್ರಭಾಸಕ ಅನ್ನುವಂತಹ ಒಂದು ಗ್ರಂಥ ಅದು ಯಾವ ಜನರ ಪ್ರಭಾಸಕ್ಕೂ ಬರದೇ ಗುಪ್ತವಾಗಿದೆ ಅರ್ಥವಾಯಿತಲ್ಲ ಬುದ್ಧಿಸಂಸ್ಥೇನ ಭೇದೇನ ವ್ಯಕ್ತಸ್ಥ ಇವ ತದ್ಗತಃ ಲಕ್ಷ್ಯತೆ ಸ್ಥೂಲಮತಿಭಿ ಆತ್ಮ ಚ ಅಂಬುಸ್ಥಿತರ್ಕವತ್ ಸ್ಥೂಲ ದೃಷ್ಟಿಗಳಾದ ಜನರಿಗೆ ಈ ವ್ಯಕ್ತವಾದ ವ್ಯಕ್ತಸ್ಥ ಇವ ವ್ಯಕ್ತವಾದ ಶರೀರದೊಳಗಿದ್ದ ಜೀವನಂತೆ ತದ್ಗತಃ ಲಕ್ಷತೆ ಆ ಜೀವಾಂತರ್ಯಾಮಿಯಾದ ಪರಮಾತ್ಮನೂ ಕೂಡ ಹೀಗೇ ಇದ್ದಾನೆ ಅಂತ ಸ್ಥೂಲ ಜನರಿ ದೃಷ್ಟಿಯಿದ್ದ ಜನರಿಗೆ ತೋರ್ತದೆ ಯಾಕೆ ಬುದ್ಧಿಸಂಸ್ಥೇನ ಭೇದೇನ ಅವರ ಮನಸ್ಸಿನಲ್ಲಿರುವ ಭ್ರಾಂತಿಯಿಂದ ಹಾಗೆ ತೋರುತ್ತದೆ ನಾವು ಹಾಗೆ ತಿಳಿಯಬಾರದು ನಾತಿಸ್ನೇಹ ಪ್ರಸಂಗೋ ಬಾ ಕರ್ತವ್ಯ ಕ್ವಾಪಿ ಕೇನಚಿತ್ ಕುನ್ ವಿಂದೇ ಚಂತಾಪಂ ಕಪೋತ ಇವದೀನಧೀಹಿ ಒಂದು ಪಾರಿವಾಳವನ್ನು ನೋಡಿದೆ ಆ ಪಾರಿವಾಳದಿಂದ ಏನು ಕಲಿತೆ ಹೆಚ್ಚು ಸ್ನೇಹವನ್ನು ಮಾಡಬಾರದು ಅತಿಯಾದ ಆಸಕ್ತಿಯನ್ನು ಮಾಡಬಾರದು ಅಂತ ನಾನು ಕಲಿತೆ ಯಾರ ಜೊತೆಗೂ ಮಾಡಬಾರದು ಮಾಡಿದರೆ ಮಹಾ ಸಂತಾಪ ಮಾಡುವ ಸ್ನೇಹದಿಂದ ನಮಗೆ ನೋಡಿ ಸಾಮಾನ್ಯವಾಗಿ ನೀರಿನಲ್ಲಿ ಸ್ನೇಹ ಎಂಬ ಗುಣ ಇದೆ ಸ್ನೇಹ ಇದು ನಮ್ಮ ತಾಪವನ್ನು ಕಳೀತದೆ ಸ್ನೇಹ ತಾಪವನ್ನು ಕಳೆದರೂ ಅತಿಯಾದ ಸ್ನೇಹವಾದರೆ ಅದೇ ತಾಪವನ್ನು ಕೊಡ್ತದೆ ಅಂತ ಒಬ್ಬ ವ್ಯಕ್ತಿಯ ಮೇಲೆ ಮಾಡುವ ಸ್ನೇಹ ನಮಗೆ ತಾಪವನ್ನು ಕಳೆಯಬೋದು ನಾಲ್ಕು ಜನರ ಜೊತೆಗೆ ಪ್ರೀತಿ ಎಂದಿದ್ದರೆ ಸಮಾಧಾನ ಇರುತ್ತದೆ ಆದರೆ ಅತಿಯಾದ ಸ್ನೇಹವಾದರೆ ಅದೇ ತಾಪಕ್ಕೆ ಕಾರಣ ಆಗ್ತದೆ ನಾತಿಸನೇಹ ಅದಕ್ಕೆ ಬಹಳ ಜೋರಾಗಿ ನೀರನ್ನು ಅತೀ ವೇಗದಿಂದ ಬಿಟ್ಟು ಬಿಟ್ಟರೆ ಆನಂದ ಆಗ್ತದೆ ತಂಪು ಮೈ ಶಖಿ ಆಗಿದೆ ಸುಮ್ಮನೆ ಸ್ನಾನ ಮಾಡಿದರೆ ಸಾಕು ಆ ವಿದ್ಯುತ್ ಉತ್ಪಾದನೆ ಮಾಡ್ತಿರ್ತಾರಲ್ಲ ಅತೀ ವೇಗದಿಂದ ಫೋರ್ಸ್ನಿಂದ ನೀರು ಬಿಟ್ಟು ಶಖಿಯಾಗಿದೆ ಅಂತ ಅಲ್ಲಿ ಹೋಗಿ ನಿಂತರೆ ಕೃಷ್ಣ ಅರ್ಪಣೆ ಆಗ್ತಾರೆ ಅಷ್ಟೇ ನೀರು ತಾಪ ಕಳೀತದೆ ಎಷ್ಟು ಬೇಕೋ ಅಷ್ಟಿದ್ರೆ ಅತಿಯಾದರೆ ಪ್ರಾಣವನ್ನೇ ಹೀರುತ್ತದೆ ಹಾಗೆ ಅತಿಯಾದ ಸ್ನೇಹ ಇರಬಾರದು ಕಪೋತಃ ಕಶ್ಚನಾರಣ್ಯೇ ಕೃತ ನೀಡೋ ವನಸ್ಪತೋ ಒಂದು ಪಾರಿವಾಳ ಹೆಂಡತಿ ಮಕ್ಕಳ ಜೊತೆಗೆ ಎಷ್ಟೋ ವರ್ಷಗಳವರೆಗೆ ಸುಖವಾಗಿತ್ತು ಹೆಂಡತಿಯ ಜೊತೆಗೆ ಸುಖವಾಗಿತ್ತು ಇನ್ನೂ ಮಕ್ಕಳಾಗಿಲ್ಲ ಎಷ್ಟೋ ದಿನ ಹೀಗೆ ಸ್ನೇಹದಿಂದ ಅವರಿಬ್ಬರೂ ಗೃಹಸ್ಥಾಶ್ರಮ ಧರ್ಮವನ್ನು ಪರಿಪಾಲನೆ ಮಾಡ್ತಾ ಪ್ರೇಮದಿಂದ ಇವೆ ಶಯ್ಯಾಸನ ಅಟ ಸ್ಥ ಶಯ್ಯಾಸನ ಅಟನ ಸ್ಥಾನ ವಾರ್ತಾ ಕ್ರೀಡಾಶನಾದಿಶು ಮಲಗುವಾಗ ಕೂಡುವಾಗ ಓಡಾಡುವಾಗ ನಿಲ್ಲುವಾಗ ಮಾತಾಡುವಾಗ ಆಟಾಡುವಾಗ ತಿನ್ನುವಾಗ ಜೊತೆ ಜೊತೆಗೇನೆ ಮಾಡ್ತಾಯಿವೆ ಒಂದನ್ನು ಬಿಟ್ಟು ಒಂದು ಎಂದಿಗೂ ಮಾಡ್ತಾ ಇಲ್ಲ ಅರಣ್ಯಗಳಲ್ಲಿ ಅತ್ಯಂತ ವಿಶ್ವಾಸದಿಂದ ಗಂಡನ ಮೇಲೆ ಹೆಂಡತಿಗೆ ಹೆಂಡತಿಯ ಮೇಲೆ ಗಂಡನಿಗೆ ಅತಿಯಾದ ವಿಶ್ವಾಸದಿಂದ ಅವುಗಳು ಜೀವನವನ್ನು ಮಾಡ್ತಾ ಇವೆ ಹೆಂಡತಿ ಏನು ಬಯಸ್ತಾಳೋ ಅದನ್ನು ಹೋಗಿ ತರಬೇಕು ಇಂತಹ ಹಣ್ಣು ಜೋಳ ಬೇಕು ಗೋಧಿ ಬೇಕು ಏನು ಪರಿವಾರದ ಆಹಾರವೋ ಅದು ಯಾವ ಆಹಾರವನ್ನು ಅದು ಕೇಳುತ್ತದೋ ಅದನ್ನು ಹೋಗಿ ಹುಡುಕಿ ತಂದು ಕೊಡಬೇಕು ಗಂಡನ ಕೆಲಸ ಅಷ್ಟು ಪ್ರೀತಿ ಯದ್ಯದ್ವಾಂಛತಿ ಸ ರಾಜನ್ ತದರ್ಥಂ ಅನುಕಂಪಿತ ತಂ ತಂ ಸಮಾನ ಯತ್ಕಾಮ್ ಕೃಚ್ಛ್ರೇಣಾಪ್ಯಜಿತೇಂದ್ರಿಯ ಎಷ್ಟೇ ಕಷ್ಟವಾದರೂ ಆಹಾರವನ್ನು ತಂದು ಒದಗಿಸಿ ಹೆಂಡತಿಯನ್ನು ಸಂತೋಷಪಡುವುದೇ ತನ್ನ ಜೀವನದ ಗುರಿ ಅಂತ ಭಾವಿಸಿತ್ತು ಇಂದ್ರಿಯಗಳ ನಿಗ್ರಹ ಇಲ್ಲದೆ ಅತಿಯಾದ ಆಸಕ್ತಿಯಿಂದ ಈ ತರಹದ ಸಂಸಾರದಲ್ಲಿ ಅವುಗಳಿಬ್ ಆ ಎರಡೂ ಪರಿವಾರಗಳು ಆಸಕ್ತವಾಗಿವೆ ಮೊದಲು ಗರ್ಭವನ್ನು ಧಾರಣ ಮಾಡಿದ್ದಾಳೆ ಕಪೋತಿ ಹೆಣ್ಣು ಪರಿವಾರ ಗರ್ಭಧಾರಣ ಮಾಡಿದೆ ಅನೇಕ ಅಂಡಗಳನ್ನು ಅದು ಹೆತ್ತಿದೆ ಅಲ್ಲಿ ತೇಷು ಕಾ ನೋಡಿ ಮುಂದಿನ ವಾಕ್ಯ ತೇಷು ಕಾಲೇ ವ್ಯಜಾಯಂತ ರಚಿತಾವಯವಾಹ ಹರೇ ಹೇ ಶಕ್ತಿಭಿರ್ ದುರ್ವಿಭಾವ್ಯಾಭಿಹಿ ಏನು ಮಾಡಿದೆ ಏನೇನೇನೇನೇನೇನೂ ಗೊತ್ತಿಲ್ಲದೇ ಇದ್ದಂತಹ ಅಂತಹ ಮುಗ್ಧವಾದ ಆ ಪಕ್ಷಿ ಅದಕ್ಕೇನು ತಿಳುವಳಿಕೆ ಇದೆ ಭಾರೀ ಪ್ರಜ್ಞಾವಂತರಾದ ಮಾನವರಿಗೇ ತಿಳುವಳಿಕೆ ಇಲ್ಲ ಅಂದರೆ ಅವುಗಳಿಗೇನು ತಿಳುವಳಿಕೆ ಪಾಪ ಕೇವಲ ಗರ್ಭಧಾರಣವನ್ನು ಮಾಡಿಸಿದೆ ಆ ಹೆಣ್ಣು ಪಕ್ಷಿ ಗರ್ಭಧಾರಣೆ ಮಾಡಿದೆ ಆದರೆ ಆ ಅಂಡಗಳನ್ನು ಒಡೆದು ಎಷ್ಟು ಸುಂದರವಾದ ಪಕ್ಷಿಗಳು ಹೊರಗೆ ಬಂದಿವೆ ಇದರಿಂದ ಅಚಿಂತ್ಯಾಭಿಹಿ ದುರ್ವಿಭಾವ್ಯಾಭಿ ಹರೇಹೇ ಶಕ್ತಿಭಿ ಆ ಅಂಡದಲ್ಲಿ ಏನು ರಸ ಇದ್ದಾಗಿರುತ್ತದೆ ಅದು ಕ್ರಮೇಣ ಗಟ್ಟಿಯಾಗಿ ಅದು ಪಕ್ಷಿಯ ರೂಪದಲ್ಲಿ ಎಷ್ಟು ಸುಂದರವಾದ ರೆಕ್ಕೆಗಳೇನು ಆ ಚೊಂಚು ಅದರ ಬಣ್ಣ ನಾನಾ ತರಹದ ಬಣ್ಣಗಳೇನು ಅತೀ ಆ ಪಕ್ಷಿಯ ದೇಹ ಅದರ ಕಾಲುಗಳು ಎಷ್ಟು ಕೊರದು ಕೊರದು ಮಾಡಿದಾಗಿರುತ್ತದೆ ಸಿಸ್ತಾಗಿ ಹಿಟ್ಟು ಹಾಕಿ ಶಂಕರ ಪೋಳೆ ಕೊರೆದಾಗೆ ಇಷ್ಟಿಷ್ಟೇ ಇಷ್ಟಿಷ್ಟೇ ಕಾಲುಗಳು ಎಷ್ಟು ಬೇಕೋ ಅಷ್ಟು ಕೊರದು ಚೆನ್ನಾಗಿ ಆ ಪಕ್ಷಿಗಳ ಕಾಲುಗಳೇನು ಅವುಗಳ ಚೊಂಚು ಅದರ ಬಣ್ಣ ಅದರ ರೆಕ್ಕೆಗಳು ಆ ರೆಕ್ಕೆಗಳನ್ನು ಎಷ್ಟು ಚೆಂದಾಗಿ ಕೊರೆದಿರುತ್ತಾರೆ ಅದಕ್ಕೆ ಭಾಗವತ ಹೇಳುತ್ತದೆ ಹರೇ ಹೇ ದುರ್ವಿಭಾವ್ಯಾಭಿಹಿ ಶಕ್ತಿಭಿ ರಚಿತಾವಯವಾಹಾವ್ಯಜಾಯಂತ ಅಚಿಂಚವಾದ ಅದ್ಭುತವಾದ ಪರಮಾತ್ಮನ ಶಕ್ತಿ ಆ ಅಂಡಗಳಲ್ಲಿ ಅಂತಹ ಸುಂದರವಾದ ಪಕ್ಷಿಗಳನ್ನು ದೇವರು ಹುಟ್ಟಿಸಿದ್ದಾನೆ ಅಂದರೆ ಯಾಕೆ ಈ ಮಾತನ್ನು ಹೇಳ್ತಾ ಇದೆ ಭಾಗವತ ನಿಜವಾಗಿ ದೇವರೇ ಅದರ ತಂದೆ ಹುಟ್ಟಿಸಿದ ತಂದೆಯೇ ಆಯುಷ್ಯ ತೀರಿದಾಗ ಅವುಗಳನ್ನು ಕರೆದುಕೊಂಡು ನೀವ್ಯಾಕೆ ಅದಕ್ಕೆ ದುಷ್ಟಪಡ್ತೀರಿ ನೀವೇನು ಮಾಡಿದ್ದೀರಿ ಅದು ಹುಟ್ಟೋದಕ್ಕೆ ಪ್ರಯತ್ನ ನಿಜವಾಗಿ ಅದನ್ನು ಹುಟ್ಟಿಸುವುದಕ್ಕೆ ತನ್ನ ಅಚಿತ್ಯದ್ಭುತ ಶಕ್ತಿಯನ್ನು ಉಪಯೋಗಿಸಿದವನು ದೇವರು ಅವನೇ ಅದರ ಮೇಲೆ ಅಭಿಮಾನ ಮಾಡೋದಿಲ್ಲ ಇರೋ ದಿವಸ ಇರಿಸ್ತಾನೆ ಆಮೇಲೆ ಕರ್ಕೊಂಡು ಹೋಗ್ತಾನೆ ನಮ್ಮದು ನಮ್ಮದು ಅಂತೂ ಬಡ್ಕೊಂಡು ನೀವು ಸಾಯ್ತಿರಲ್ಲ ಅಂತ ಹೇಳೋದಕ್ಕೆ ಈ ರೀತಿ ಮೊದಲಿಗೆ ಪೂರ್ವ ಹೇಳುತ್ತದೆ ಭಾಗವತ ಆ ಮಕ್ಕಳನ್ನು ಪೋಷಣೆ ಮಾಡ್ತಾ ಇದ್ದಾರೆ ಶೃಣ್ವಂತೌ ಕೂಜಿತಂತಾಸಾಂ ರುವಂತವು ಕಲಭಾಷಿತೈಹಿ ಪರಸ್ಪರವಾಗಿ ತಾವುಗಳು ಮಾತನಾಡ್ತವೆ ಅವುಗಳು ಆಡುವಂತಹ ಮಂಜುಳವಾದ ಆ ಧ್ವನಿಯನ್ನು ಕೇಳಿ ಕೇಳಿ ಆನಂದ ತಾಸಾಂ ಪತತ್ರೈ ಸುಸ್ಪರ್ಶೈಹಿ ಕೂಜಿತೈಹಿ ಮುಖಚೇಷ್ಟಿತೈಹಿ ಪ್ರತ್ಯುದಗಮೈಹಿ ಅಧೀನಾಂ ಪಿತರವು ಮುದಮಾಪತು ಅತೀ ಮೃದುವಾದ ಅವುಗಳ ರೆಕ್ಕೆಗಳು ಮುದ್ದು ಮುದ್ದಾಗಿ ಅವುಗಳು ಮುಖಗಳನ್ನು ತೆಗೆದು ಬಾಯಿ ತೆಗೆದು ತೆಗೆದು ಆಹಾರಕ್ಕಾಗಿ ಹತ್ತಿರ ನಡೆದು ಬರ್ತಾ ದೃಶ್ಯ ಇವುಗಳನ್ನೆಲ್ಲ ನೋಡಿ ಅದರಲ್ಲಿಯೇ ಆಸಕ್ತವಾಗಿವೆ ಈ ಗಂಡು ಹೆಣ್ಣು ಪಾರಿವಾಳಗಳು ಈ ರೀತಿಯಾಗಿ ಎಷ್ಟೋ ದಿವಸಗಳವರೆಗೆ ವಿಷ್ಣು ಮಾಯಾ ಸ್ನೇಹಾನುಬದ್ಧ ಹೃದಯವು ಪರಸ್ಪರವಾಗಿ ಗಂಡು ಹೆಣ್ಣುಗಳಲ್ಲಿ ತಂದೆ ತಾಯಿಗಳು ಮತ್ತು ಮಕ್ಕಳಲ್ಲಿ ಈ ಪ್ರೇಮ ಪಾಶವನ್ನು ಅದು ಭಗವಂತ ಭಗವಂತನ ಮಾಯೆ ಪರಮಾತ್ಮನ ಇಚ್ಛೆ ಅದು ಆ ಭಗವಂತನ ವಿಚಿತ್ರವಾದ ಸಂಕಲ್ಪದಿಂದ ಈ ಪ್ರೇಮ ಬರ್ತದೆ ನಮ ಅರೆ ಪತ್ಯುಕ್ಕಾ ಕೇವಲ ಭಗವಂತನ ಇಚ್ಛೆಯಿಂದಲೇ ಈ ತರಹದ ಪ್ರೇಮಪಾಶಕ್ಕೆ ಸಿಲುಕಿದವರಾಗಿ ಒಂದು ಸಲ ಆಹಾರವನ್ನು ಸಂಪಾದನೆ ಮಾಡಬೇಕು ಅಂತ ಹೊರಟಿವೆ ಹೋಗಿ ತಿರುಗಿ ಬರುವಷ್ಟರೊಳಗೆ ಒಬ್ಬ ವ್ಯಾಧ ಬೇಡರ ಬನು ಜಾಲ ಹಾಕಿ ಮಕ್ಕಳನ್ನೆಲ್ಲ ಹಿಡಿದುಬಿಟ್ಟಿದ್ದಾನೆ ಮರಿ ಪಾರಿವಾಳಗಳನ್ನು ಜಗೃಹೇ ಜಾಲಮಾತತ್ಯ ಬಂದು ನೋಡಿದೆ ತಾಯಿಯಾದ ಆ ಹೆಣ್ಣು ಪಾರಿವಾಳಕ್ಕೆ ಸಹನೆ ಮಾಡಲಾಗದೆ ಬಿಡಿಸಬೇಕು ಅಂತನ್ನುವುದಕ್ಕೋಸ್ಕರವಾಗಿ ತಾನು ಅಳತಾ ಅಳತಾ ಹತ್ತಿರ ಹೋದರೆ ಜಾಲದಲ್ಲಿ ಇದನ್ನ ನೋಡಿ ಬಹಳ ದುಃಖದಿಂದ ತಾನು ಬಿಡಿಸಬೇಕು ಅಂತ ಗಂಡು ಪ್ರಯತ್ನ ಮಾಡಿ ತಾನೂ ಸಿಕ್ಕೋಗಿದ್ದಾನೆ ಎಲ್ಲವನ್ನೂ ಕರೆದುಕೊಂಡು ಹೋಗಿಬಿಟ್ಟವನು ಸಾಹಸಕೃತ್ ಸ್ನೇಹಗುಣಿತ ಜೀನತಿತ್ತ ಜಮಾಯೆಯ ಸ್ವಯಂಚ ಅಬದ್ಧ ಶಿಚ ತಾನೂ ಸಿಕ್ಕೊಂಡಿದೆ ಇವರೆಲ್ಲರೂ ಈ ರೀತಿ ಆ ಜಾಲದಲ್ಲಿ ಸಿಕ್ಕು ಅವನ ಕೈಗೆ ಬಲಿಯಾದದ್ದನ್ನು ನೋಡಿ ಆಗ ಅದಕ್ಕೂ ಮೊದಲು ಅದು ದುಃಖಪಡ್ತದೆ ಗಂಡು ಅಹೋಮೇ ಪಶ್ಚತಾಪ ಎಂ ಅಲ್ಪಪುಣ್ಯ ದುರ್ಮತೇ ಇದೇನೋ ಪಾರಿವಾಳ ಪಾಪ ಸ್ವಲ್ಪ ಜ್ಞಾನಿಯಾದ ಪಾರಿವಾಳ ಇತ್ತೋ ಏನೋ ನನ್ನ ಪುಣ್ಯ ಎಷ್ಟು ಅಲ್ಪವಾಗಿದೆ ಧರ್ಮ ಅರ್ಥ ಕಾಮ ಈ ತ್ರೈವರ್ಗಿ ತ್ರಿವರ್ಗಗಳು ಗೃಹಸ್ಥಾಶ್ರಮದಲ್ಲಿ ಸಾಧ್ಯ ಹೆಂಡತಿಯ ಜೊತೆಗೆ ನಾನಿದ್ರೆ ಏನಾದರೂ ಧರ್ಮ ಸಾಧನೆ ಮಾಡಬಹುದು ಸಂಪಾದನೆ ಮಾಡಬಹುದು ಭೋಗ ಮಾಡಬಹುದು ಆ ಮೂರೂ ಹೋಯ್ತಲ್ಲ ಅಂತ ಕಾಮ ಇದೆ ಪಕ್ಷಿಗಳಿಗೆ ಭೋಗ ಇದೆ ಆದರೆ ಧರ್ಮದ ಬಗ್ಗೆಯೂ ಹೇಳುತ್ತದೆ ಅದು ಅತೃಪ್ತ ಅಕೃತಾರ್ಥಸ ಗ್ರಹ ಗಂಡು ಪಾರಿವಾಳ ಹೆಂಡತಿ ಮತ್ತು ಮಕ್ಕಳ ಮೇಲೆ ಅತಿಯಾದ ಮೋಹವನ್ನು ಮಾಡಿದ್ದಕ್ಕೆ ತಾನೂ ಜಾಲದಲ್ಲಿ ಸಿಕ್ಕು ಪ್ರಾಣವನ್ನು ಬಿಟ್ಟಿದೆ ಹಾಗೆ ಅತಿಯಾದ ಆಸಕ್ತಿಯನ್ನು ಯಾರ ಮೇಲೂ ನಾವು ಮಾಡಬಾರದು ಅಂತ ನಾನು ಕಲಿತೆ ಏವಂ ಕುಟುಂಬ ಶಾಂತಾತ್ಮ ದ್ವಂದ್ವಾರಾಮಪ್ಪ ತತ್ತ್ರಿವತ್ ಪುಷ್ಣನ್ ಕುಟುಂಬಂ ಕೃಪಣ ಸಾನುಬಂಧೋ ವಸೀದತೀ ಆದ್ದರಿಂದ ಇಂತಹ ವ್ಯಕ್ತಿಯನ್ನು ಆರೂಢ ಪತಿತ ಅಂತ ಕರೀತಾರೆ ಸನ್ಯಾಸವನ್ನು ತೆಗೆದುಕೊಂಡು ಸನ್ಯಾಸ ಬಿಟ್ಟು ಮತ್ತೆ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದರೆ ಆರೂಢಪತಿತ ಅಂತ ದೊಡ್ಡ ಸ್ಥಾನವನ್ನು ಪಡೆದು ಮತ್ತೆ ಪಾಚಿತ್ಯವನ್ನು ಹೊಂದಿದಂತಹ ವ್ಯಕ್ತಿ ಹೇಗೆ ಬಹಿಷ್ಕಾರ್ಯನಾಗ್ತಾನೆ ಅವನನ್ನು ಧರ್ಮಭ್ರಷ್ಟ ಅಂತ ಕರೀತಾರೆ ಹಾಗೆ ಇಂತಹ ಶ್ರೇಷ್ಠವಾದ ಮನುಷ್ಯ ಜನ್ಮ ಬಂದಾಗಲೇ ಇವನು ಆರೂಢನಾದಂತೆ ಇಂತಹ ದೊಡ್ಡ ಮಾನವ ಜನ್ಮವನ್ನು ಪಡೆದು ಸಾಧನೆಯನ್ನು ಮಾಡದೆ ಕೇವಲ ಭೋಗದಲ್ಲಿ ಆಸಕ್ತನಾದ ಅಂದರೆ ಮತ್ತೆ ಪಶುಜೀವನಕ್ಕೆ ಹೋದ ಹಾಗೆ ಬರೀ ಭೋಗಾಸಕ್ತ ಜೀವನ ಇದು ಪಶು ಜೀವನ ಮಾನವಸ್ಥಾನವನ್ನು ಪಡೆದು ಭೋಗವಾತ್ರ ಪ್ರಧಾನವಾದ ಜೀವನವನ್ನು ನಡೆಸಿದರೆ ಆರೂಢಪತಿತನಾದಂತೆ ಗೃಹೇಶು ಖಗವತ್ಸಕ್ತಃ ತಮಾರೂಢಚ್ು ತಮ್ವಿದು ಅಂತಹ ಆರೂಢಪತಿತರಾಗಬೇಡಿ ವಿಶೇಷವಾಗಿ ಧರ್ಮ ಸಾಧನೆಯನ್ನು ಮಾಡಿ ಭೋಗಾಸಕ್ತರಾಗಬೇಡಿ ಎಂಬುದಾಗಿ ಅವಧೂತರು ಯದುರಾಜರಿಗೆ ತಿಳಿಸ್ತಾ ಇದ್ದಾರೆ ಶ್ರೀಕೃಷ್ಣ